ಮಂಗ ಓಂ ಘಾಪಕಸ್ವಿಣಿ ಅವತಾರರಿಷ್ಠಾ ರಾಮಕೃಷ್ಣ ವಸುದೆ ವಸುತ ಕಂ ಸಚಾರು ದೇವೀ ಪರಮ ಕೃಷ್ಣ ವಂದೇ ಜಗದ ಜಯತಿ ಜಗತಿ ಮಾಯಕಾಧವಸ್ತೆ ವಚನರಚನ ಕೇವಲ ಚಾಕಲಯ್ಯ ಧ್ರವ ಪದಿ ಯಾದು ಯತ್ೃ ಪಾಧ್ಯ ಧ್ರುವ कुशल पात्र ब्रह्मपुत्र भक्त मार्गली तर्क के अवकाशव ना नोड़ी तर्क अतकू मत के संबंधप मत मत योजे बरतक पर बुद्धिया परम मत बरत मति यी आ रीतिरवर मत ಒಬ್ಬೊಬ್ರು ಪಂಡಿತರು ಒಂದೊಂದು ರೀತಿಯಲ್ಲಿ ತಮ್ಮ ಅಭಿಮತವನ್ನು ಹೇಳ್ತಾ ಇದ್ರೆ ಅದೆಲ್ಲ ಒಂದೊಂದು ಮತ ಆಗುತ್ತೆ ಆ ಎಲ್ಲ ಮತಗಳು ಕೂಡ ಸಹಮತವಾಗಿರಬೇಕಾಗಿರಲಿಲ್ಲ ಎಲ್ಲವೂ ಕೂಡ ಪರಸ್ಪರ ವಿರುದ್ಧವಾಗಿರ್ಬೋದು ಯಾಕೆ ಎಷ್ಟಾದರೂ ಕೂಡ ಅವೆಲ್ಲ ಆಯಾ ಪೂರ್ವ आग्रह कूड़द मतिया के भक्तिशास्त्रो अथवा भक्ति, भक्ति मति के मीरद विषय यू साक्ष भगवंतोन नमगू इत संबंध विषय बुद्धि यहास अब तुम्बा दूरदल निंक बुद्धि केूरदीडे नवेश अंतपुर भक्तिया अंतरद्ली कवल जीवी प्रियतम भगवंत इब्री मात्र बुद्धियोंक इन भाषेली उपनिषद भाषे हेड़े वाक्यमनातीत वांगोचर अंदर इतना अनुव विषयवली ಊಹಾಪೋಹಗಳನ್ನು ಮಾಡುವುದರೊಂದಿಗೆ ಆಗಲಿ ತರ್ಕವಿತರ್ಕ ಕುತರ್ಕಗಳಿಂದಲೇ ಆಗಲಿ ಸಿದ್ಧಿಸುವುದಕ್ಕೆ ಸಿದ್ಧಿಸಿ ಅದನ್ನ ಇನ್ನೊಬ್ಬರ ಮೇಲೆ ಹೇರುವುದಕ್ಕೆ ಸಾಧ್ಯವಿಲ್ಲ ಈಗ ಉದಾಹರಣೆಗೆ ಒಬ್ಬ ಈಜು ಕಲಿಬೇಕು ಅಂತ ಇಟ್ಕೊಳ್ಳೋಣ ಈಜು ಕಲಿಬೇಕಾದ್ರೆ ಅವನಿಗೆ ಈಜ್ ಕಲಿಯುವವನಿಗೆ ಒಬ್ಬ ಗುರು ಇರ್ತಾನೆ ಎಕ್ಸ್ಪರ್ಟ್ ಮಾರ್ ಇರ್ತಾನೆ ಇವನಿಗೆ ಹೇಳ್ತಾನೆ ನೀನೀಗ ಈಜು ಹೂಡುಗೆಯನ್ನು ತೊಟ್ಟುಬಿಟ್ಟು ನಿನ್ನ ಬಟ್ಟೆಯನ್ನು ಕಳಿಸ್ಬಿಟ್ಟು ಈಜು ಹೂಡುಗೆಯನ್ನು ತೊಟ್ಟುಬಿಟ್ಟು ಮೊಟ್ಟ ಮೊದಲಿನ ನೀರಿಗೆ ಹಾರಲ ಇವನೇನ್ ಮಾಡಬೇಕು ಅವನು ಎಷ್ಟು ಹೇಳ್ತಾನೋ ಅಷ್ಟನ್ನು ಮರು ಮಾತಿಲ್ಲದೆ ಮಾಡಬೇಕು ಯಾಕಂದ್ರೆ ಅವನು ಗೊತ್ತಿದೆ ಈಗ ಈಜೆ ಹೇಗೆ ಕಲಿಯೋದು ಅಂತ ಇವನು ವಾದ ಮಾಡ್ತಾ ಹೋದರೆ ಅದೆಲ್ಲ ಆಗೋಲ್ಲ ಈಗ ನಾನು ಬಿದ್ದುಬಿಟ್ರೆ ನನ್ನ ಹಿಡ್ಕೊಳ್ಳಿಲ್ಲ ಅಂದ್ರೆ ನಾನು ಹುಡುಗ್ ಹೋದ್ರೆ ನನ್ನ ಗತಿ ಏನು ಮೊದಲು ನನಗೆ ಈಜಿ ಕಲ್ತು ಆಮೇಲೆ ನಾನು ನೀರಿಗೆ ಇಳಿತೇನೆ ಈ ರೀತಿ ಮೊಂಟುವಾದವನ್ನ ಆ ತರ ಅವನು ಮಾಡಿತ್ತು ಅಂತ ಹೇಳಿದ್ರೆ ಎಷ್ಟು ಸಮಂಜಸ ನೀರಿಗೆ ಇಳಿದೇ ಈಜನ್ನು ಕಲಿಬೇಕು ಗತ್ಯಂತರ ಇಲ್ಲ ಬೇರೆ ಗತಿ ಇಲ್ಲ ಅದು ಅವನಿಗೆ ಗೊತ್ತು ಗುರುಗ್ ಗೊತ್ತು ನಮಗೆ ಗೊತ್ತಿಲ್ಲ ನಾವು ಅಧಿಕ ಪ್ರಸಂಗ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಅವನು ಈಜೆಯೂ ಕಲಿಯೋದಿಲ್ಲ ಅವನು ಗುರು ಕಲಿಸೋಕ್ಕೂ ಆಗೋದಿಲ್ಲ ಗುರುವಿನ ಜೊತೆಗೆ ನಾನು ಯಾವಾಗ ಸಹಕರಿಸ್ತೇನೆಯೋ ಆಗ ಅವನು ನನಗೆ ಬೇಕಾದಂತಹ ವಿದ್ಯೆಯನ್ನ ಕಲಿಸಿಕೊಡಬಲ್ಲ ಈ ವಾದದಲ್ಲಿ ನಮಗೆ ಸಿಕ್ಕತಕ್ಕಂಥದ್ದು ಇಂಥದ್ದೇ ಯಾರು ಅನುಭವಕ್ಕೆ ತಂದ್ಕೊಂಡಿದ್ದಾರೋ ಶಾಸ್ತ್ರಗಳನ್ನು ಅಂಥವರು ಬೆಣ್ಣೆಯನ್ನು ಮೆದ್ದು ಹೊರಟೋಗ್ತಾರೆ ಯಾರು ಅನುಭವಕ್ಕೆ ತಂದುಕೊಳ್ಳಿಲ್ವೋ ಕೇವಲ ಅದರಲ್ಲೇ ಹೊರಳಾಡ್ತಾ ಇದ್ದಾರೋ ಅಂಥವರು ಕೇವಲ ಮಜ್ಜಿಗೆ ಕುಡಿಕೊಂಡು ಅದನ್ನೇ ಬೆಣ್ಣೆ ಅಂತ ಕೇಳಿಕೊಂಡು ಭ್ರಾಂತಿಯಲ್ಲಿ ಕೊನೆಯಲ್ಲಿ ಸಾಯ್ಬೇಕಾಗುತ್ತೆ ಆದ್ರಿಂದ ಅನುಭವಕ್ಕೆ ಮೀಸಲಾದಂತಹ ಯಾವ ಒಂದು ಶಾಸ್ತ್ರವೋ ಇದು ಭಕ್ತಿ ಶಾಸ್ತ್ರ ಕೇವಲ ಅನುಭವ ಗಮ್ಯ ಮತ್ತು ವಿಚಾರಗಮ್ಯ ಮತ್ತು ವಾದಗಮ್ಯ ಆದ್ರಿಂದಾಗಿ ವಾದವನ್ನು ಅವಲಂಬಿಸಿದ್ರೆ ಯಾವ ಪ್ರಯೋಜನವೂ ಇಲ್ಲ ಎರಡನೆಯದಾಗಿ ವಾದವನ್ನ ಸರಿ ನನಗೋಸ್ಕರ ಅಲ್ಲ ಬೇರೆಯವ್ರಿಗೋಸ್ಕರ ನಾನು ಅವರ ಮನಸ್ಸನ್ನು ಹೊಲಿಸ್ಕೊಳ್ಳಿಕ್ಕೋಸ್ಕರ ವಾದವನ್ನು ಬಳಸ್ತೇನೆ ಅಂತ ನೀವು ಒಂದು ಇನ್ನೊಂದು ಇಟ್ಟರು ಕೂಡ ಅದು ಸಮಂಜಸವಲ್ಲ ಯಾಕೆಂದ್ರೆ ಇನ್ನೊಬ್ಬರನ್ನ ನಾವು ಕನ್ವಿನ್ಸ್ ಮಾಡಬೇಕಾದ್ರೆ ನಮ್ಮ ಅನುಭವದ ಮೂಲಕವೇ ಅವರಿಗೆ ನೀವು ಮನದಟ್ಟಿ ಮಾಡಬೇಕೇ ಹೊರತು ಎಷ್ಟೇ ಶಾಸ್ತ್ರ ವಿಚಾರಗಳನ್ನು ಅವರ ಮುಂದಿಟ್ಟರು ಕೂಡ ಅದು ಅವರ ಮನಸ್ಸಿಗೆ ಹಿಡಿಸಲೊಲ್ಲದು ಈಗ ಯಾವುದೇ ಒಂದು ಒಳ್ಳೆಯ ವ್ಯಾಲ್ಯೂ ಅಥವಾ ಮೌಲ್ಯಗಳನ್ನು ಕಲ್ ನಾವೇನ್ಮಾಡ್ತೇವೆ ಉದಾಹರಣೆಗೆ ನಾವು ವಿದ್ಯಾಶಾಲೆಯನ್ನು ತಗೊಂಡು ತೆಗೆದುಕೊಳ್ಳೋಣ ಉದಾಹರಣೆಯಲ್ಲಿ ಮಕ್ಕಳಿಗೆ ಒಳ್ಳೆ ವ್ಯಾಲ್ಯೂ ಅವರು ಕೊಡಬೇಕು ಅಂತ ಹೇಳಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಬೆಳಿಗ್ಗೆ ಐದು ಗಂಟೆಯಿಂದ ಪಾಪ ಮನೆಯಲ್ಲಿ ಎಂಟ್ರ ಎಂಟ್ರತನಕವೂ ಅವರು ಸೂರ್ಯನ ನೋಡೇ ಇರುವುದಿಲ್ಲ ರಾತ್ರಿ ಹನ್ನೆರಡು ಒಂದು ಸರಿ ಇಷ್ಟೊಂದಲ್ಲ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟರೆ ಅದು ಪಾಪ ಅವರು ಮಿಲಿಟ್ರಿ ತರ ಹಿಂದೆ ಅವ್ರು ನೋಡೋರು ಇದ್ದಾರೆ ಇವ್ರು ನೋಡೋರು ಇದ್ದಾರೆ ಈ ಥರ ಪನಿಷ್ಮೆಂಟ್ ಸಿಗುತ್ತೆ ಆ ಥರ ಪನಿಷ್ಮೆಂಟ್ ಸಿಗುತ್ತೆ ಅನ್ನೋದೆಲ್ಲ ಗೊತ್ತಿರೋದ್ರಿಂದ ಗಪ್ ಚಿಪ್ ಅಂತ ಹೇಳಿ ಅವರು ಇದನ್ನೆಲ್ಲ ಮಾಡ್ತಾರೆ ನಂತರ ಈ ಒಂದು ಟ್ರೈನಿಂಗ್ ಇಡೀ ವರ್ಷದಲ್ಲಿ ಎಂಟು ತಿಂಗಳು ಪಡೆದ ಮೇಲೆ ಇನ್ನು ಎರಡು ತಿಂಗಳು ಇರುತ್ತ ಎರಡು ತಿಂಗಳು ಯಾವಾಗ ಅವರಿಗೆ ಬೇಸಿಗೆಯ ರಜ ಸಿಗುತ್ತೋ ಹಾರಿದ್ರು ಅವರ ತಲೆಯಲ್ಲೆಲ್ಲ ಈ ಎಂಟು ತಿಂಗಳು ಏನಿತ್ತು ಅಂದರೆ ಇನ್ನುಳಿದಂತಹ ಎರಡು ತಿಂಗಳನ್ನ ಹೇಗೆ ಮಜಾ ಮಾಡೋದು ಅನ್ನೋದೇ ಇತ್ತು ನಿಜವಾಗಿಯೂ ಅವರಿಗೆ ಒಳಗಡೆಯಿಂದ ಅಂತಲಿಲ್ಲ ಅಂತ ಹೇಳಿದ್ರೆ ಈ ಎಲ್ಲಾ ಮೌಲ್ಯಗಳನ್ನ ನಮ್ಮ ಜೀವನಕ್ಕೆ ನಾವು ಅಲಂಕಾರವಾಗಿ ಮಾಡಿಕೊಳ್ಬೇಕು ನಿಜವಾದ ಅಲಂಕಾರ ಅಂದ್ರೆ ಅದು ಅಂತ ಹೇಳಿ ಅವರಿಗೆ ಮನದಟ್ಟ ಅಂತ ಹೇಳಿದ್ರೆ ನಂತರ ಅವರು ಮಾಡ್ತಾರೆ ಇದಕ್ಕೋಸ್ಕರ ಕಾಯ್ತಾ ಇದ್ದು ಇನ್ ಎರಡು ತಿಂಗಳಲ್ಲಿ ನೀವು ಏನೇನು ಮಾಡಿರ್ತೀರೋ ಎಂಟು ತಿಂಗಳಲ್ಲಿ ಅದನ್ನೆಲ್ಲ ಉಲ್ಟ ಮಾಡಿ ಪುನಃ ನಿಮಗೆ ವಾಪಸ್ ಅವರು ಬಂದಾಗ ಯಥಾ ಪ್ರಕಾರ ಝೀರೋಲ್ಲಿ ಯಾವ ರೀತಿ ಇದ್ರೋ ಅದೇ ರೀತಿ ನಿಮ್ ಅವ್ರ ಮಗ ಈ ಕಾಣ್ತೀವಿ ಅಂದರೆ ಏನು ಹೇಳಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ ಬಲವಂತವಾಗಿ ಮೌಲ್ಯವನ್ನ ಅಥವಾ ಯಾವುದೇ ಒಂದು ಒಳ್ಳೆಯ ವಿಚಾರವನ್ನು ನಾವು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಈ ಸಮಾಜದಲ್ಲಿ ಇನ್ನು ಅದರಲ್ಲೂ ಅನುಭವದ ವಿಷಯವಾದಂತಹ ಈ ಭಕ್ತಿಯನ್ನು ಈ ಭಕ್ತಿಯ ಪಾರಮ್ಯವನ್ನು ನಾವು ಇನ್ನೊಬ್ಬರಿಗೆ ಮಾತಿನ ಮೂಲಕ ತಿಳಿಸ್ಕೊಡ್ತೇವೆ ವಾದದ ವಾದ ಮಾಡುವ ಮೂಲಕ ಅವರನ್ನು ಮನವೊಲಿಸುತ್ತೇವೆ ಅಂತ ಹೇಳಿದರೆ ಅದು ಕೂಡ ನಮ್ಮ ಮಂಡುವ ಯಾಕೆ ಅಂತ ಹೇಳಿದ್ರೆ ಒಂದು ವೇಳೆ ನಿಮ್ಮಲ್ಲಿದ್ದಂತಹ ತೀಕ್ಷ್ಣವಾದಂತಹ ವಾದ ಸರಣಿಯಿಂದ ಅವನ ವಾದವನ್ನು ನೀವು ಕಂಡು ತುಂಡು ಮಾಡಿ ಅವನು ಮತ್ತೆ ಉತ್ತರಿಸಬಾರದು ಆ ರೀತಿ ಅವನ ಬಾಯಿಯನ್ನು ಮುಚ್ಚಿದ್ರೂ ಕೂಡ ಅವನ ಹೃದಯದಲ್ಲಿ ಬೇರೆಯನ್ನು ಹೇಳ್ತಾ ಇರ್ತಾನೆ ಅವನು ಸಂಸ್ಕಾರಕ್ಕೆ ವಶನಾಗಿರ್ತಾನೆ ಆ ಸಂಸ್ಕಾರವನ್ನು ನಿಮಗೆ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಆ ಸಂಸ್ಕಾರವನ್ನು ಅವನೇ ಬದಲಾಯಿಸ್ಕೊಳ್ಬೇಕು ಸ್ವಪ್ರಯತ್ನದಿಂದ ಬದಲಾಯಿಸ್ಕೊಳ್ಬೇಕು ಈ ಭಕ್ತಿಯ ಶಕ್ತಿಯಿಂದ ಬದಲಾಯಿಸ್ಕೊಳ್ಬೇಕು ಇಲ್ಲದೆ ಹೋದರೆ ಎಷ್ಟು ನೀವು ಸಿದ್ದಿ ತೀಡಿ ನೀವು ಹೊರಗಡೆಯಿಂದ ಬಲವಂತ ಮಾಡಿದ್ರೂ ಕೂಡ ಅಲ್ಲಿ ಅದು ಒಳಗೆ ಹೋಗುವುದಿಲ್ಲ ಅದನ್ನು ನಾವು ತಿಳ್ಕೊಳ್ಬೇಕು ಆದ್ರಿಂದ ಈ ಭಕ್ತಿ ಶಾಸ್ತ್ರದಲ್ಲಿ ತರ್ಕದ ಪ್ರಶ್ನೆಯೇ ಇಲ್ಲ ಈ ತರ್ಕದ ಪ್ರಶ್ನೆ ಪ್ರ ತರ್ಕ ಅಂತ ಹೇಳಿದ್ರೆ ಕೇವಲ ತೂಂಡ್ ಕಚಕ್ ಕಚಕ್ ಕಚಕ್ ಅಂತ ಸಂಸ್ಕೃತದಲ್ಲಿ ಕತ್ರಿಕೆ ಹೆಸರು ಕರ್ತರಿ ಅಂತ ಕತ್ರಿಗೆ ಹೆಸರು ಕರ್ತರಿ ಅಂತ ಕರ್ತ ಕರ್ತ ಅಂದ್ರೆ ಕೃತ ಕೃತಿ ಕರ್ತನೇ ಅಂತ ತುಂಡು ಮಾಡುವುದು ಅಂತ ಈಗ ಅದನ್ನೇ ಉಲ್ಟೆ ಮಾಡಿದಾಗಷ್ಟೇ ಸಂಸ್ಕೃತದಲ್ಲಿ ಆ ಶಬ್ದಗಳನ್ನೆಲ್ಲ ಕೆಲವೊಂದ್ಸಲಿ ವ್ಯುತ್ಪತ್ತಿ ಮಾಡೋದು ಉಲ್ಟ ಮಾಡ್ತಾರೆ ಹಿಂಸ ಅನ್ನುವಂತಹ ಧಾತು ಹಿಂಸ ಅಂತ ಧಾತು ಕಿಸಿ ಅಂತ ಧಾತು ಅದರಿಂದ ಸಿಂಹ ಆಗಿದೆ ಸಿಂಹ ಹಿಂಸ್ರ ಪಶು ಕಿಸಿ ಅಂದ್ರೆ ಹಿಂಸೆ ಮಾಡೋದು ಅಂತ ಅದು ಉಲ್ಟ ಮಾಡಿದ ಆಗ ಸಿಂಹ ಆಯಿತು ಹಿಂಸ್ರ ಅಂತ ಹಾಗೆಯೇ ಇಲ್ಲಿ ವ್ಯುತ್ಪತ್ತಿಯಿಂದ ಕಟ್ ಮಾಡೋದು ಅಂದ್ರೆ ತರ್ಕ ಅದನ್ನು ಉಲ್ಟ ಮಾಡಿದರೆ ಅದೇ ತರ್ಕ ಆಯಿತು ಕರ್ತನ ತರ್ಕ ಎಲ್ಲದೂ ಹಿಗ್ಗ ಮುಗ್ಗ ತುಂಡರಿಸ್ತಾ ಹೋಯ್ತು ಹೋಯ್ತು ಅಂತ ಹೇಳಿದ್ರೆ ನಾವು ಎಡೆ ಬಿಡದೆ ಆವಾಗ ಅದು ಯಾವ ಕೆಲಸಕ್ಕೂ ಬರೋದಿಲ್ಲ ಯಾವ ಕೆಲಸಕ್ಕೂ ಬರೋದಿಲ್ಲ ಮೊಟ್ಟ ನಾವು ಕೇಳಬೇಕು ಆ ಮಾತನ್ನು ಕೇಳಬೇಕು ನಮ್ಮ ಮಂಡು ನಾವು ಮಂಡಿಸುವುದಕ್ಕಿಂತ ಮುಂಚೆ ಅವರ ವಾದವನ್ನು ಕೇಳಬೇಕು ಆ ವಾದವನ್ನು ಕೇಳುವುದಕ್ಕೆ ಮುಂಚೆ ನಮ್ಮ ತಲೆಯಲ್ಲಿ ಒಂದು ಪ್ರೀಕನ್ಸಿಡ್ ಮೋಷನ್ ಇಟ್ಕೊಂಡ್ರೆ ಪೂರ್ವಾಗ್ರಹ ಇಟ್ಕೊಂಡ್ರೆ ಪೂರ್ವಾಗ್ರಹ ಪೀಡಿತರಾದ್ರೆ ಆಗ ನಮಗೆ ಅವರ ಮಾತು ರುಚಿಸುವುದಿಲ್ಲ ರುಚಿಸುವುದಿಲ್ಲ ಹೀಗಾಗಿ ಈ ವಾದ ನಾವಲಂಬ್ಯ ಅನ್ನೋದನ್ನ ನಾವು ಹಿಂದಿನ ತರಗತಿಯಲ್ಲಿ ನೋಡ್ಬೇಕು ಮತ್ತೆ ವಾದದಲ್ಲೇ ಇನ್ನೊಂದು ನಮಗೆ ಯಾಕೆ ನಾವು ಈ ಮುಂದಿನ ಸೂತ್ರಕ್ಕೂ ಈ ಹಿಂದಿನ ಸೂತ್ರ ಬೇಕಾಗುತ್ತೆ ಭಕ್ತಿಶಾಸ್ತ್ರ ಮನನೀಯಾನಿ ತಬೋಧಕ ಕರ್ಮಾಣಿ ಕರಣೀಯಾನಿ ಅಂತ ಬಂತು ಭಕ್ತಿ ಶಾಸ್ತ್ರಗಳನ್ನ ಮನನ ಮಾಡಬೇಕು ಅವುಗಳನ್ನ ಮನನ ಮಾಡಲು ಮನನ ಮಾಡುವುದರಿಂದ ಏನಾಗುತ್ತೆ ಮತ್ತೆ ಅವುಗಳ ಭಕ್ತಿಗೆ ಸಂಬಂಧಪಟ್ಟ ಭಕ್ತಿಯನ್ನು ನಮ್ಮಲ್ಲಿ ಜಾಗೃತಗೊಳಿಸ್ಲಿಕ್ಕೆ ಸಹಕಾರಿಯಾದಂತಹ ಕರ್ಮಗಳನ್ನೇ ಮಾಡಬೇಕು ತದ್ ಉದ್ಬೋಧಕ ಕರ್ಮಾಣಿ ಕರಣೀಯಾನಿ ಅದನ್ನೇ ಮಾಡಬೇಕು ಈಗ ಭಕ್ತಿ ನಮಗೆ ಭಕ್ತಿಶಾಸ್ತ್ರದಲ್ಲಿ ಕೇಳಿಬಾರ್ದು ಭಗವಂತ ಮುಕ್ತಿಯನ್ನಾದರೂ ಅತ್ಯಂತ ಸುಲಭದಲ್ಲಿ ಕೊಡ್ತಾನೆ ಲಿಬರೇಷನ್ ಅತ್ಯಂತ ಸುಲಭದಲ್ಲಿ ಕೊಟ್ಟ ಸ್ವಲ್ಪ ಕಾಡಿಬೇಡ ಸಾಕ ಆದರೆ ಭಕ್ತಿಯನ್ನು ತುಂಬ ಕಷ್ಟ ಅವನು ಅವನತ್ರ ಅದನ್ನ ಭಕ್ತಿನ ಪಡೆಯುವುದು ಇದೊಂದು ಮಾತಿದೆ ಈಗ ಬರ್ತಾನೋಬ ವಾದಿ ಏನದು ಎಲ್ಲ ಉಲ್ಟ ಹೇಳ್ಬಿಟ್ರಲ್ಲ ನೀವು ಹೇಗ್ ಸಾಧ್ಯ ಅಂತ ಎಲ್ಲ ಪುರುಷಾರ್ಥಗಳಲ್ಲಿ ಚತುರ್ವಿಧ ಪುರುಷಾರ್ಥಗಳಲ್ಲಿ ಮೋಕ್ಷವನ್ನ ಪರಮ ಪುರುಷಾರ್ಥ ಅಂತ ಹೇಳಿದ್ದಾರೆ ನಾಲ್ಕನೇದು ಹೈಯಸ್ಟ್ ಅಂತ ಅಂದ್ರೆ ಎಷ್ಟು ಕಷ್ಟ ಅದೊಂದು ಪಡೆಯುವುದು ನೀವು ಸುಲಭವಾಗಿ ಹೇಳಿಬಿಟ್ರಿ ಮುಕ್ತಿಯನ್ನ ಪಡೆಯುವುದು ಸುಲಭ ಆದರೆ ಭಕ್ತಿಯನ್ನ ಪಡೆಯುವುದು ಕಷ್ಟ ಅಂತ ಇದೇ ವಾದ ಅಂತ ಹೇಳಿದ್ರು ಹಿಂದೂ ಮುಂದು ಗೊತ್ತಿಲ್ಲದೆ ಸುಮ್ಮನೆ ಒದರ್ತಾ ಇದ್ರೆ ಅದೇ ವಾದ ಅವ್ರ ಪಾಲಿ ಆದರೆ ನಾವು ಸ್ವಲ್ಪ ಆಲೋಚನೆ ಮಾಡೋದು ನಮ್ಗೆ ಗೊತ್ತಾಗುತ್ತೆ ಈಗ ಮುಕ್ತಿ ಅಂದ್ರೆ ಏನು ನಿಮಗೆ ಜೈಲಿನಿಂದ ಬಿಡುಗಡೆ ಸಂಸಾರವೆಂಬಂತಹ ಕಾರಾಗೃಹ ಅಥವಾ ಸೆರೆಮನೆ ಅದರಿಂದ ಬಿಡುಗಡೆ ಸ್ವಲ್ಪ ಕಾಡಿ ಬೇಡಿ ಏನೋ ಒಂದು ದಮ್ಮಯ್ಯ ದೆಕ್ಕಯ್ಯ ಕೊಡಿದ್ರೆ ಅವನಿಗೆ ಬೇಜಾರಾದರೆ ಅವನು ನಿಮ್ಮನ್ನು ಸೆರೆಮನೆಯಿಂದ ಬಿಟ್ಬಿಡ್ತಾನೆ ಕೀ ತೆಗೆದು ಮೊದಲು ಹೋಗ್ಬಿಡಿದು ಆದರೆ ಅದೇ ನೀವು ಹೇಳಿದ್ರೆ ನನಗೆ ಹೇ ಪರಮಾತ್ಮ ಜನ್ಮ ಜನ್ಮಾಂತರಗಳಲ್ಲಿಯೂ ನಿನ್ನ ಸೇವೆಯನ್ನೇ ಕೊಡಬೇಕು ನಿನ್ನ ಸೇವೆಯ ವಿನ ನನಗೆ ಬೇರೆ ಏನು ಬೇಡ ನಿನ್ನ ಪ್ರೀತಿಯ ವಿನ ನನಗೆ ಬೇರೆ ಏನು ಬೇಡ ಯಾವಾಗಲೂ ನೀನು ನನ್ನ ಕಣ್ಣು ಮುಂದೆ ಗೋಚರಿಸ್ತಾ ಇರಬೇಕು ಯಾವಾಗಲೂ ನನ್ನನ್ನು ಬಿಟ್ಟು ಅಗಲಬಾರದು ಈ ರೀತಿಯಾದಂತಹ ಪ್ರಾರ್ಥನೆ ಇದ್ರೆ ಅದು ಹೇಗೆ ಅಂತ ಹೇಳಿದ್ರೆ ರಾಜನಿಗೆ ಹೇಳಿದಾಗೆ ನನಗೆ ಇನ್ನೇನು ಬೇಕಾಗಿಲ್ಲ ನಿಮ್ಮ ಸೇವೆಯನ್ನು ನಿಮ್ಮ ಸೇವೆಯನ್ನು ಮಾಡಿ ನಾನು ಕಾಲ ಯಾವತ್ತೂ ಕೂಡ ನಿಮ್ಮ ದಾಸನಾಗಿರಬೇಕು ನಿಮ್ಮ ಅಂತಃಪುರದಲ್ಲಿ ನನಗೊಂದು ಜಾಗ ಕೊಟ್ಬಿಡಿ ಅಲ್ಲೇ ನಾನು ನಿಮ್ಮ ಎಲ್ಲ ಸೇವೆಯನ್ನು ಮಾಡಿಕೊಂಡು ಇರ್ತೇನೆ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ ನೋಡಿದ ಎಲ್ಲಾದರೂ ರಾಜ ತನ್ನ ಅಂತಃಪುರದಲ್ಲಿ ಜಾಗವನ್ನು ಕೊಡ್ತಾನ ಮೊಟ್ಟ ಅದಕ್ಕೆ ವಿಶ್ವಾಸ ಆ ರಾಜನ ವಿಶ್ವಾಸವನ್ನು ಸಂಪಾದನೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ನಿಮ್ಮನ್ನು ಆ ರಾಜ ಸೆರೆಮನೆಯಿಂದ ಬಿ ಬಿಡ್ಬೋದು ಯಾಕಂದರೆ ಅವನಿಗೆ ಯಾವ ಸಂಶಯವಿಲ್ಲ ನೀನು ಸೆರೆಮನೆಯಿಂದ ಮುಕ್ತಿ ಕೇಳಿದ್ದಾನೆ ಸೆರೆಮನೆಯಿಂದ ಬಿಟ್ಟ ತಕ್ಷಣ ಓಡೋಗ್ತಾನೆ ಇವನು ಪುನಃ ಎಲ್ಲಿ ಬೇಕಾದ್ರೂ ಇರ್ಬೋದು ನೀನು ಎಲ್ಲಿ ಬೇಕಾದ್ರೂ ಇರ್ಬೋದು ಹೊಟ್ಟು ಹೋಗ್ತಾನೆ ಆದರೆ ಸೆರೆಮನೆಯಿಂದ ಬಿಟ್ಟ ಮೇಲೆ ಕೂಡ ನಿನ್ನ ಬಳಿಯಲ್ಲೇ ಇರ್ತೇನೆ ಅಂತ ಪ್ರಾರ್ಥನೆಯನ್ನು ಮಾಡಿದ್ರೆ ಅವನು ಮೊಟ್ಟ ಮೊದಲೇದಾಗಿ ಅವನ ಮೇಲೆ ವಿಶ್ವಾಸವಿರಬೇಕು ವಿಶ್ವಾಸವೇ ಇಲ್ಲ ಪ್ರೀತಿಯೇ ಇಲ್ಲ ಹೇಗೆ ಅವನು ಎಂದೆಂದಿಗೂ ಕೂಡ ನಿನ್ನನ್ನು ಅವನು ಬಳಿ ಇಟ್ಟುಕೊಂಡು ಅವನ ಸೇವೆಯನ್ನು ನಿನಗೆ ನೀಡಲಿಕ್ಕೆ ಸಾಧ್ಯ ಹೇಗೆ ಸಾಧ್ಯ ನಮ್ಮ ಸಂಸಾರದಲ್ಲೇ ಅದು ಸಾಧ್ಯವಿಲ್ಲ ಈಗ ಒಂದು ವೇಳೆ ಪತಿಗೆ ಹೊಸದಾಗಿ ಮದುವೆಯಾದಂತಹ ಪತ್ನಿ ಆಕೆ ಹಳ್ಳಿಯೋಳು ಅಂತ ಇಟ್ಕೊಳ್ಳೋಣ ಬಡುವಳು ಅಂತ ಇಟ್ಕೊಳ್ಳೋಣ ಆಗ ಅವನಿಗೆ ಒಂದು ವೇಳೆ ಸಂಶಯ ಉಂಟಾದರೆ ಈಕೆ ನನ್ನಲ್ಲಿರ್ತಕ್ಕಂತಹ ಸಂಪತ್ತನ್ನೆಲ್ಲ ತನ್ನ ತವರು ಮನೆಗೆ ಸಾಗಿಸ್ಬಿಡ್ತಾಳೆ ಅನ್ನುವಂತಹ ಸಂಶಯ ಒಮ್ಮೆ ಅವನಿಗೇನಾದ್ರೂ ಜಾಗೃತವಾಯಿತು ಅಂತ ಹೇಳಿದ್ರೆ ಯಾವತ್ತಾದರೂ ಕೂಡ ಅವನು ಆ ಕೀನ ಬಿಟ್ಬಿಟ್ಟು ಎಲ್ಲಿಗಾದ್ರೂ ಹೋಗ್ತಾನ ಇಲ್ಲ ಯಾವಾಗೂ ಕೂಡ ತನ್ನ ತಿಜೋರಿಯನ್ನು ಅವನು ಬಂದ್ ಮಾಡಿಕೊಂಡೇ ಕೀಯನ್ನು ಇಟ್ಕೊಂಡೇ ಅವನ ಆಫೀಸ್ಗೆ ಆಚರಿಸಿ ಹೋಗ್ತಾನ ಅಷ್ಟು ಅವನಿಗೆ ಆ ಸಂಶಯ ಹುಟ್ಟುಬಿಟ್ರೆ ಮುಗೀತು ಅಲ್ಲಿಗೆ ತನ್ನ ಪತ್ನಿಯ ಮೇಲೆ ಸಂಶಯ ಹುಟ್ಟುಬಿಟ್ರೆ ಮುಗೀತು ಹಾಗೆಯೇ ಇಲ್ಲಿ ಯಾವಾಗ ಈ ಭಗವದ್ಭಕ್ತಿಯನ್ನು ಮಾಡುವವನು ಕೇವಲ ಮುಕ್ತಿಯನ್ನ ಬಯಸದೆ ನಿನ್ನ ಸೇವೆ ಮಾತ್ರ ನನಗೆ ಬೇಕು ಈ ಧೋರಣೆಯಿಂದ ಅವನನ್ನು ಪ್ರೀತಿಸದೇ ಆದರೆ ಮತ್ತೆ ಅವನಿಗೆ ಇವನ ಮೇಲೆ ವಿಶ್ವಾಸ ಹುಟ್ಟಿದರೆ ಇವನು ಖಂಡಿತವಾಗಿ ಅವನಿಗೆ ಬೇರೆ ಏನೂ ಬೇಕಾಗಿಲ್ಲ ಮುಕ್ತಿಯೂ ಬೇಕಾಗಿಲ್ಲ ಅಥವಾ ಬೇರೆ ಯಾವ ಒಂದು ಸಂಪತ್ತು ಬೇಕಾಗಿಲ್ಲ ಐಶ್ವರ್ಯಗಳು ಬೇಕಾಗಿಲ್ಲ ನನ್ನ ಸೇವೆ ಮಾತ್ರ ಬೇಕು ಅಂತ ವಿಶ್ವಾಸ ಹುಟ್ಟಿದರೆ सेवे आग नंशयो तेव के सदा अवकाश आ विश्वास हेगत प्रीत हे शुद्धव प्रीत आ शुद्धव प्रीति ग भगवानन गए शुद्धवान प्रीति अथवा मुक्तिमात्र प्रीतियो ಆದ್ರಿಂದ ಇದು ಅನುಭವದ ವಿಷಯವಾದ್ರಿಂದ ಇಲ್ಲಿ ತರ್ಕ ನಡೆಯೋದಿಲ್ಲ ಅಂತ ಹೇಳಿದ್ರು ವಾದ ಯಾರು ವಾದ ಮಾಡ್ತಾರೋ ಅದು ಹೇಗೆ ಸ್ವಾಮಿ ಮುಕ್ತಿಗಿಂತ ಭಕ್ತಿ ಜಾಸ್ತಿ ಅಂತ ಹೇಳಿದ್ರಲ್ಲ ಶ್ರೇಷ್ಠ ಅಂತ ಹೇಳಿದ್ರಲ್ಲ ಎಲ್ಲ ಶಾಸ್ತ್ರಗಳನ್ನು ಮುಕ್ತಿಯನ್ನು ಹೊಗಳಿದ್ದಾರಲ್ಲ ಮುಕ್ತಿಯ ಅಂತ್ಯ ಗುರಿ ಅಂತ ಇನ್ನೇನಿದೆ ಮುಕ್ತಿ ಆದಮೇಲೆ ಪಡಿಬೇಕಾಗಿದ್ದು ಏನೂ ಇಲ್ಲ ಅಂತ ಹೇಳುವರಿಗೆ ಇಲ್ಲಿದೆ ಉತ್ತರ ಆದ್ರಿಂದ ಕೇವಲ ವಾದದಿಂದ ನಡೆಯುವುದಿಲ್ಲ ಇದೆ ವಾದಕ್ಕೂ ಮೀರಿದಂತಹ ಎಷ್ಟೋ ವಿಷಯಗಳು ಶಾಸ್ತ್ರದಲ್ಲಿ ಇದೆ ಅದು ಅನುಭವದ ಮೂಲಕ ಆಯ ಋಷಿಗಳು ಆಯ ಸಂತರು ನಮಗೆ ಅವರ ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾರೆ ಹೀಗಾಗಿ ಅಂತಹ ಭಕ್ತಿ ಶಾಸ್ತ್ರಗಳನ್ನೇ ನಾವು ಮನನ ಮಾಡಬೇಕು ಯಾರಿಗೆ ತಮ್ಮ ಹೃದಯದಲ್ಲಿ ಭಕ್ತಿಯನ್ನು ಜಾಗೃತಗೊಳಿಸಬೇಕು ಅಂತಿದೆಯೋ ಅಂಥವರು ಭಕ್ತಿ ಶಾಸ್ತ್ರಗಳನ್ನೇ ಮನನ ಮಾಡಬೇಕು ಆ ಭಕ್ತಿ ಶಾಸ್ತ್ರಗಳನ್ನು ಯಾಕೆ ಮನನ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಭಗವಂತನ ರೂಪಗಳಿದೆ ಈ ರೂಪಗಳ ಮೇಲೆ ನೀವು ಧ್ಯಾನ ಮಾಡಬೇಕು ಅಂತ ಇಲ್ಲ ನಾನು ಯಾವ ರೂಪ ಆದರೂ ಪರವಾಗಿಲ್ಲ ನಾನು ಭಗವಂತನ ಹಿರಿಯಾಗಿ ನೋಡ್ತೀನಿ ಹಿರಿಯಾಗಿ ನೋಡಿ ಧ್ಯಾನವನ್ನು ಮಾಡ್ತೇನೆ ಅಂದರೆ ಅದು ನಿನ್ನ ಅಹಂಕಾರವನ್ನ ನಿನ್ನ ಅಭಿಮಾನವನ್ನು ಕೋರಿಸುತ್ತೇವೆ ನಿನ್ನ ಅಭಿಮಾನಕ್ಕೆ ಭಗವಂತ ವಶನಲ್ಲ ಪ್ರೀತಿಗೆ ಮಾತ್ರ ವಶ ಅದನ್ನು ನಾವು ಚೆನ್ನಾಗಿ ಡಿಮಾರ್ಕೇಶನ್ ಮಾಡಿಟ್ಕೊಂಡ್ಬಿಡ್ಬೇಕು ಮೊಟ್ಟ ಮೊದಲೇನಾಗುತ್ತೆ ಅಭಿಮಾನ ಅಹಂಕಾರ ಏನೋ ಪ್ರೀತಿ ಅಂದ್ರೆ ಏನು ತಪ್ಪು ಅರ್ಥ ಮಾಡ್ಕೊಳ್ಬಾರ್ದು ಯಾವತ್ತು ಒಂದಕ್ಕೆ ಇನ್ನೊಂದನ್ನು ಹಾಕೊಳ್ಬಾರದು ಯಾವ ನಾಮ ಆದರೆ ಏನೋ ನನಗೆ ಇಚ್ ಇಷ್ಟ ಬಂದಿದ್ದ ನಾಮವನ್ನು ನಾನು ಜಪಿಸ್ತೇನೆ ಅಂದರೆ ಆಗೋದಿಲ್ಲ ಭಕ್ತಿ ಶಾಸ್ತ್ರದಲ್ಲಿ ಅಥವಾ ಗುರುಗಳು ಅಥವಾ ಸಂತರು ತಮ್ಮ ಅನುಭವದಿಂದ ಯಾವ ಪರಮಾತ್ಮನನ್ನ ಯಾವ ನಾಮದಿಂದ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೋ ಅಂತಹ ನಾಮವೇ ಆಗಲಿಲ್ಲ ಅದು ಭಕ್ತಿಶಾಸ್ತ್ರದಲ್ಲಿ ಗೊತ್ತಾಗಲಿಲ್ಲ ಈಗ ಅದೊಂದು ಕತೆ ಬರುತ್ತಲ್ಲ ಒಬ್ಳು ಗೊಲ್ಲ ಹೆಂಗ್ದು ಆಕೆ ಇದ್ದು ಗೊಲ್ಲ ಹೆಂಗಸು ದಿನ ಒಬ್ರು ಪಂಡಿತರಿಗೆ ಮೊಸರನ್ನ ತರ್ತಾ ಇದ್ರು ಮೊಸರನ್ನ ತರ್ತಾ ಇದ್ದು ಒಮ್ಮೆ ಇದೇ ರೀತಿ ಜೋರಾಗಿ ಮಳೆ ಬಂದು ಅವಳು ಆಕೆ ನದಿ ದಾಟಬೇಕಾಗಿತ್ತು ನದಿಯನ್ನು ದಾಟ್ಲಿಕ್ಕೆ ಆಗ್ಲಿಲ್ಲ ತುಂಬ ಕಷ್ಟ ಆಯ್ತು ಆಕೆಗೆ ಆ ದಿವಸ ಬರಲೇ ಇಲ್ಲ ಮಾನೇ ದಿವಸ ಬಂದಾಗ ಪಂಡಿತರು ಹಿಡ್ಕೊಂಡು ಏನಮ್ಮ ನೆನ್ನೆ ಹಾಲೇ ತರಲಿಲ್ವಲ್ಲ ಮೊಸಳೆ ತರಲಿಲ್ವಲ್ಲ ಏನು ಕತೆ ಅಂತ ಆಗ ಆಕೆ ಹೇಳಿದ್ರು ನೋಡಿ ಎಷ್ಟು ಜೋರು ಮಳೆ ಬಂತು ನದಿ ಪ್ರವಾಹ ಹರಿತಾ ಇತ್ತು ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಆಗ ಪಂಡಿತ್ರು ಹೇಳ್ದರು ಯಾಕೆ ನೀನ್ ನಾಮ ಹೇಳ್ಕೊಂಡು ಬರಬೇಕಾಗಿತ್ತು ಸೀತಾರಾಮ ಅಂತ ಹೇಳು ಸೀತಾರಾಮ್ ಹೇಳು ಆ ಮಾತನ್ನು ಹೇಳು ನೋಡು ಸಲೀಸಾಗಿ ಜಾಚಿಪಡ್ತೇನೆ ನೀನು ಅಂತ ಹೇಳಿಬಿಟ್ಟು ಪಂಡಿತರೇನೋ ಹೇಳಿ ಆಕೆ ಮುಗ್ಧ ಸ್ವಭಾವಗಳು ಸರಳ ಸ್ವಭಾವಗಳು ಅತ್ಯಂತ ಶ್ರದ್ಧಾಂಧುಗಳು ಅವಳಿಗೆ ಆ ಒಂದು ಮಂತ್ರದಲ್ಲಿ ಆ ಒಂದು ನಾಮದಲ್ಲಿ ಶ್ರದ್ಧೆ ಪಂಡಿತರು ಹೇಳಿಬಿಟ್ಟಿದ್ದಾರೆ ನನಗಿಂತ ಅತ್ಯಂತ ಜ್ಞಾನಿಗಳು ಅವ್ರಿಗೆಲ್ಲ ಗೊತ್ತಿದೆ ಹೀಗೆ ಅಂತ ಸರಿ ಮಾನ್ಯ ಈಸ ಹೇಳ್ಕೊಂಡು ಇದೇ ರೀತಿ ಮಳೆ ಜೋರಾಗಿ ಸುರೀತು ಸೀತಾರಾಮ್ ಅಂದು ಇದ್ದಕ್ಕಿದ್ದ ಹಾಗೆ ನದಿ ಮೇಲೆ ಹಾಗೆ ನಡ್ಕೊಂಡು ಹೋದ್ಲು ಸರಿ ಇದ್ರು ಏನಮ್ಮ ಏನಾಯ್ತು ಅಂತ ಆಗ ಈಕೆ ಹೇಳಿದ್ರು ನೀವು ಹೇಳಿದ್ರಲ್ಲ ಅದೇ ರೀತಿ ನಾನು ಸೀತಾರಾಮ್ ಅಂದೆ ನದಿ ಮೇಲೆ ಸಲಹಾಗಿ ಬಂದ್ಬಿಟ್ಟೆ ನೋಡಿ ಅಂತ ಹೇಳಿ ಪಂಡಿತರಿಗೆ ಆಶ್ಚರ್ಯ ಏನಮ್ಮ ಇದು ಪರವಾಗಿಲ್ವಾ ನನ್ನ ನನ್ನ ಹೆಸರಿನ ಕರಾಮತ್ತು ನಾನೇ ನೋಡ್ಬಿಡ್ತೀನಿ ಅಂತ ಹೇಳಿ ಆಕೆ ಹಿಂದೆ ಹೋದ್ರು ಆಕೆ ಸೀತಾರಾಮ್ ಅಂತ ಹೇಳಿಬಿಟ್ಟು ಭಕ್ತಿಯಿಂದ ನದಿ ಮೇಲೆ ಸುಮ್ಮನೆ ಒಂದು ಎರಡು ಮೂರು ಸಲ ಹೀಗೆ ಓಡಾಡಿದ್ರು ಆಶ್ಚರ್ಯವಾಯಿತು ನನ್ನ ನಾಮ ಎಷ್ಟು ಕೆಲಸ ಮಾಡ್ತಾ ಇದೆಯಲ್ಲ ಅಂತ ಸರಿ ಪಂಡಿತರು ಸೀತಾರಾಮ್ ಅಂತ ಹೇಳಿ ತಾವು ನದಿಯೊಳಗೆ ಹೇಳಿದ್ರು ಮುಳುಗ್ಲಿಕ್ಕೆ ಶುರು ಮಾಡಿದ್ರು ಓ ಇದೇನಪ್ಪ ಇದು ಅಂತ ಎಷ್ಟು ಮಾಡಿದ್ರು ಮುಳುಗ್ತಾ ಇದೆ ಇಲ್ಲಿ ತನಕ ನೀರು ಬಂದಿದೆ ಭಯ ಆಯಿತು ಓ ಇನ್ಯಾಗೋ ಈ ಸೀತಾರಾಮ್ ಕೆಲಸ ಮಾಡೋದಿಲ್ಲ ಅಂತ ವಾಪಸ್ ಬಂದ ಆಗ ಆ ಗೊಲ್ಲ ಹೆಸರು ಹೇಳ್ದಂತೆ ನನ್ನ ಸೀತಾರಾಮ್ ತಗೊಳ್ಳಿ ನೀವು ನನ್ನ ಸೀತಾರಾಮ್ ನೀವು ತಗೊಳ್ಳಿ ನೋಡಿ ನೀವು ನಡೀತೀರಾ ನನ್ನ ಸೀತಾರಾಮ್ ಆಕೆ ಮಂತ್ರೋಪದೇಶ ಮಾಡುದು ಅವ್ರಿಗೆ ಸೀತಾರಾಮ್ पंडित आके सीताराम उच्चर गोल हीताराम काली अंत नरीली शुरु तदी मेल नरीली शुरुद पंडित मीरा गिरीधर नरसी के ಒಬ್ಬೊಬ್ಬರದು ಅಲ್ಲಿ ನಾಮಾಂಕಿತ ಇದೆಯಲ್ಲ ನಾಮಾಂಕಿತ ಅದೆಲ್ಲ ಅವರವರು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ನಾಮ ಅದೊಂದು ನಾಮ ನೀರೆ ಈ ಗಿರಿಗರನ ಹೆಸರನ್ನ ಹೇಳ್ತೇನೆ ನಾನು ಈ ನೀರಿನಲ್ಲಿ ನಡ್ಕೊಂಡು ಹೋಗಲಿ ಅಂತ ಹೇಳಿದ್ರೆ ನಡಿಬೇಕಾಗ ವಿ ಇಲ್ಲ ಆ ನದಿ ನೀರು ಎತ್ತ ಮೇಲ್ಗಡೆ ಎತ್ತಿ ಯಾಕೆ ಅಲ್ಲಿ ಮಂತ್ರ ಆಯ್ತು ಆ ನಾಮ ಮಂತ್ರ ಆಯ್ತು ನಾಮ ಕೇವಲ ಹೆಸರಿಲ್ಲ ಅದು ಶಬ್ದಗಳಲ್ಲ ಅದು ಅದು ಮಂತ್ರ ಆಯ್ತು ಯಾಕೆ ಅದ್ರ ಹಿಂದೆ ಅಲ್ಲೊಬ್ಬರು ಇದ್ದಾರೆ ಸಾಕ್ಷಾತ್ಕಾರ ಮಾಡಿಕೊಂಡು ಆ ನಾಮವನ್ನ ಮಂತ್ರವನ್ನಾಗಿ ಪರಿವರ್ತಿಸಿದಂತಹ ಒಂದು ಶಕ್ತಿ ಇದೆ ಅದು ಹಿಂದೆ ಅದಕ್ಕೋಸ್ಕರ ನಮ್ಮ ಅಭಿಮಾನ ಇಲ್ಲಿ ನಡೆಯುವುದಿಲ್ಲ ಭಕ್ತಿ ಶಾಸ್ತ್ರವನ್ನು ಆಶ್ರಯಿಸಬೇಕು ಗುರುವನ್ನು ಆಶ್ರಯಿಸಬೇಕು ಸಾಧುಗಳನ್ನು ಆಶ್ರಯಿಸಬೇಕು ಭಗವದ್ಭಕ್ತರನ್ನು ಆಶ್ರಯಿಸಬೇಕು ಅವರು ಹೇಳಿದಂತಹ ಮಾರ್ಗವನ್ನು ಅನುಸರಿಸಬೇಕು ಭಕ್ತಿ ಶಾಸ್ತ್ರ ಮನನೀಯ ಅದನ್ನು ಮನನ ಮಾಡಬೇಕು ಮನಸ್ಸಿಗೆ ಒಂದು ಕೆಲಸವನ್ನು ಕೊಡ್ತೀವಲ್ಲ ಅದಕ್ಕೆ ಮನನ ಅಂತ ಹೇಳ್ತಾರೆ ಮೊಟ್ಟ ಮೊನ್ನಿಂದ ಕೇಳ್ತೀವಿ ಅದಕ್ಕೆ ಶ್ರವಣ ಅಂತ ಹೇಳ್ತಾರೆ ಆ ಶ್ರವಣವಾಗಿದ್ದನ್ನ ನಾವು ಪುನಃ ಪುನಃ ಪುನಃ ಪುನಃ ಪುನಃ ಪುನಃ ಮನಸ್ಸಿನಲ್ಲಿ ಬೆಲುಕು ಹಾಕ್ತೇವೆ ಯಾವ ರೀತಿ ಮೆಲುಕಾಕೆ ಹಾಕಬೇಕು ಅಂತ ಹೇಳಿದ್ರೆ ಯುಕ್ತಿಯನ್ನು ಬಿಡಬಾರದು ಯುಕ್ತಿ ಸಮೇತವಾಗಿ ಮೆಲುಕಾಕ್ಬೇಕು ಆದ್ರೆ ನಮ್ಮ ಯುಕ್ತಿಯನ್ನ ಮಾಡಕೂಡುದು ಶಾಸ್ತ್ರಕ್ಕೆ ಅನುಸಾರವಾದಂತಹ ಯುಕ್ತಿಯನ್ನು ಮಾಡುವುದು ಹೇಗೆ ಅಂದರೆ ಶಾಸ್ತ್ರದಲ್ಲಿ ಒಂದು ವಿಷಯವನ್ನು ಹೇಳಿದೆ ಅಂತ ಹೇಳಿದ್ರೆ ಹೇಳಿದ್ದು ಹೀಗೆ ಕಥಕ್ ಅಂತ ಅದನ್ನು ತುಂಡು ಮಾಡೋದು ಶಾಸ್ತ್ರವನ್ನು ಅನುಸಾರ ಮಾಡಿ ಆ ಶಾಸ್ತ್ರದಲ್ಲಿ ಹೇಳಿದ್ರು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೀವು ನಾವುಗಳು ಭಕ್ತರು ಅದನ್ನು ಶಾಸ್ತ್ರವನ್ನು ಪೋಷಿಸುವಂತಹ ತರ್ಕ ಮಾಡಬೇಕು ಶಾಸ್ತ್ರದ ಮಾತನ್ನ ಸಮರ್ಥಿಸುವಂತಹ ತರ್ಕವನ್ನ ಮಾಡಬೇಕು ಶಾಸ್ತ್ರಕ್ಕೆ ಅನುಗ್ರಹಕಾರಿಯಾದಂತಹ ಯುಕ್ತಿಯನ್ನ ಮಾಡಬೇಕು ಇದೆಲ್ಲರಿಗೂ ಕೂಡ ಜ್ಞಾನಯೋಗಿಗಳಿಗೂ ಭಕ್ತರಿಗೂ ಕೂಡ ಇದು ಒಂದೇ ಶಾಸ್ತ್ರಕ್ಕೆ ಅನುಕೂಲವಾದಂತಹ ಯುಕ್ತಿ ಶಾಸ್ತ್ರಕ್ಕೆ ಅನುಕೂಲವಾದಂತಹ ವಾದ ಶಾಸ್ತ್ರಕ್ಕೆ ಅನುಕೂಲವಾದಂತಹ ತರ್ಕ ಇದನ್ನು ಯಾವ ರೀತಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅದು ಹೇಗೆ ಪ್ರೂವ್ ಮಾಡಬಹುದು ನೋಡಿ ನೋಡಿ ಶಾಸ್ತ್ರ ಒಮ್ಮೆ ಒಂದು ಬಾರಿ ನೀವು ಆ ಭಗವಂತನ ನಾಮವನ್ನು ಹೇಳಿದರೆ ನೀವು ಮುಕ್ತಿ ಕಟ್ಟಿದ್ದು ಅಂತಿದೆ ಎಸ್ ಎಲ್ಲಾದ್ರೂ ಸಾಧ್ಯವೇನು ಶಾಸ್ತ್ರದ ಮಾತು ಒಂದು ಬಾರಿ ಹೇಳಿಬಿಟ್ರೆ ಮುಕ್ತಿ ಅಂತ ಇದು ಒಂದು ವಾದ ತರ್ಕ ನಮ್ಮ ಅಹಂಕಾರವನ್ನು ದೃಢ ಮಾಡಿಸುವಂತಹ ವಾದ ಅಭಿಮಾನ ಆದರೆ ಅದನ್ನು ಪೂರೈಸುವಂತಹ ಅದನ್ನು ಪೂರಕ ಮಾಡುವಂತಹ ತರ್ಕ ಯುಕ್ತಿ ನನ್ನಲ್ಲಿ ಯಾವಾಗ ಶುದ್ಧತೆ ಬರ್ತದೋ ಆ ಶುದ್ಧತೆಯಿಂದ ಕೂಡಿದಂತಹ ನನ್ನ ಮನಸ್ಸು ಯಾವಾಗ ಒಮ್ಮೆ ನಾಮವನ್ನು ಹೇಳ್ತದೋ ಮುಕ್ತಿ ಬರ್ತದೆ ನೋಡಿ ಇದು ಅಂಕುಲಕಾರಿಯಾದಂತಹ ತರ್ಕ ಆ ಶಾಸ್ತ್ರವನ್ನು ಶಾಸ್ತ್ರದ ಮಾತನ್ನು ಪುಷ್ಟಿ ಮಾಡುವಂತಹ ತರ್ಕ ಇದನ್ನು ನಾವು ಬೆಳೆಸ್ಕೊಡ್ಬೇಕೇ ಹೊರತು ಖಂಡ ತುಂಡವಾಗಿ ಮಾಡುವಂತಹ ಕತ್ತರಿಸುವಂತಹ ಅಭಿಮಾನವನ್ನು ಪೋಷಿಸುವಂತಹ ಮತ್ತೆ ಮತ್ತೆ ಸಂಸಾರಕ್ಕೆ ಹುಟ್ಟಿ ಹಾಕುವಂತಹ ನಮ್ಮನ್ನು ಹುಟ್ಟಿಸುವಂತಹ ತರ್ಕವನ್ನು ವಾದವನ್ನು ಅವಲಂಬಿಸಬಾರದು ಅದನ್ನ ತದ್ಬೋಧಕ ಕರ್ಮಾಣಿ ಕರಣೀಯ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಕಡೆ ಸುಂದರವಾಗಿ ಬಂದಿದೆ ಯಾವ ಯಾವ ಶಾಸ್ತ್ರಗಳನ್ನ ಭಕ್ತಿಶಾಸ್ತ್ರ ಅಂತ ಹೇಳಬಹುದು ಯಾವ ಯಾವ ಶಾಸ್ತ್ರಗಳನ್ನ ಭಕ್ತಿಶಾಸ್ತ್ರ ಅಂತ ಹೇಳ್ಬೋದು ಅಂದರೆ ಸುಂದರವಾಗಿ ಇಲ್ಲಿ ಹೇಳಿದ್ದಾರೆ ಎಸ್ಮಿನ್ ಶಾಸ್ತ್ರ ಪುರಾಣೇವಾ ಹರಿಭಕ್ತಿರ್ನ ದೃಶ್ಯತೆ ಯಾವ ಶಾಸ್ತ್ರದಲ್ಲಿ ಯಾವ ಪುರಾಣದಲ್ಲಿ ಭಗವಂತನ ವಿನ ಬೇರೆ ಎಲ್ಲವನ್ನೂ ಹೇಳಿಬಿಟ್ಟಿದ್ದಾರೋ ಆದರೆ ಭಗವಂತನ ಬಗ್ಗೆ ಮಾತ್ರ ಒಂಚೂರು ಹೇಳಿಲ್ಲವೋ ಯಾವ ಗ್ರಂಥವೇ ಆಗಿದೆ ಭಗವಂತನ ಬಗ್ಗೆ ಒಂಚೂರು ಹೇಳಿಲ್ವೋ ಬೇರೆ ಭಗವಂತನ ಬಿಟ್ಟು ಬೇರೆ ಎಲ್ಲ ವಿಷಯವನ್ನು ಹೇಳಿದ್ದಾರೋ ಪ್ರಪಂಚದಲ್ಲಿ ಎಲ್ಲ ವಿಷಯ ಏನೇನಿದೆಯೋ ಎಲ್ಲವನ್ನೂ ಹೇಳಿದ್ದಾರೆಯೋ ಶ್ರೋತವ್ಯಂ ನೈವ ತತ್ ಶಾಸ್ತ್ರ ಯದಿ ಬ್ರಹ್ಮ ಸ್ವಯಂವದೆ ಅಂತಹ ಶಾಸ್ತ್ರವನ್ನು ಬ್ರಹ್ಮ ಸ್ವಯಂ ನಿಮ್ಮ ಕಿವಿಯಲ್ಲಿ ಹೇಳಿದ್ರೂ ಕೂಡ ಕೇಳಬಾರದು ಕೇಳಬಾರ್ದು ನೋಡಿ ಎಷ್ಟು ಭಕ್ತನಾದವನು ಬ್ರಹ್ಮ ಬಂದು ನಿಮ್ಮ ಕಿವಿಯಲ್ಲಿ ಈ ಶಾಸ್ತ್ರವನ್ನು ಹೇಳ್ತೇನೆ ಅಂತ ಕೇಳಿದಾಗ ನೀವು ಹೇಳ್ಬೇಕು ಈ ಶಾಸ್ತ್ರದಲ್ಲಿ ಭಕ್ತಿಗೆ ಸಂಬಂಧಪಟ್ಟಂತ ವಿಷಯ ಇದೇನಪ್ಪಾ ಅಂತ ಇಲ್ಲ ಅಂದ್ರೆ ದಯವಿಟ್ಟು ಹೊರಟ ಹೋಗು ಅಂತ ಹೇಳ್ಬೇಕು ಹಾಗೆ ಮಾಡುವುದರಿಂದ ಮಾತ್ರ ಅವನು ಭಕ್ತಿಗೆ ಸಂಬಂಧಪಟ್ಟಂತಹ ಜಾಗೃತಿ ಒಳಗಡೆ ಪಡೆ ಸಾಧ್ಯವಿದೆ ಒಮ್ಮೆ ಶ್ರೀರಾಮಕೃಷ್ಣನೇ ನೇರ ಶಿಷ್ಯರಲ್ಲಿ ಒಬ್ಬರಾದಂತಹ ಸ್ವಾಮಿ ತುರ್ಯಾನಂದರು ಅವರು ತಮ್ಮ ವಿದೇಶಿ ಭಕ್ತೆ ಶಿಷ್ಯ ಅವಳಿಗೊಂದು ಪತ್ರವನ್ನು ಬರಿತಾ ಹೇಳ್ತಾರೆ ಆಕೆ ಒಂದು ಪತ್ರವನ್ನು ಬರೆದಿದ್ದಾರೆ ನಾನು ಇಂತಹ ಪುಸ್ತಕವನ್ನು ಓದಿದ್ದೇನೆ ನಾನು ಇಂತಹ ಪುಸ್ತಕವನ್ನು ಓದಿದ್ದೇನೆ ಸ್ವಾಮೀಜಿ ಅಂತ ಆಕೆ ಪತ್ರವನ್ನು ಬರೆದಾಗಿ ಇವರು ಹೇಳ್ತಾರೆ ನೋಡು ನೀನು ಅಂತಿಂತಹ ಈ ಪ್ರಾಪಂಚಿಕ ಪುಸ್ತಕಗಳನ್ನು ಓದುವುದನ್ನು ಬಿಟ್ಟು ಯಾವ ಗ್ರಂಥವು ಯಾವ ಗ್ರಂಥವು ಭಗವದ್ ಭಕ್ತರಿಂದ ಸಾಕ್ಷಾತ್ಕೃತ ಜ್ಞಾನಿಗಳಿಂದ ಮಾತ್ರ ಬರೆಯಲ್ಪಟ್ಟಿದೆಯೋ ಅಂತಹವರ ವಾಕ್ಯಗಳು ಯಾವುದರಲ್ಲಿ ಇದೆಯೋ ಅಂತಹ ಪುಸ್ತಕಗಳನ್ನು ಮಾತ್ರ ಓದಬೇಕು ಬೇರೆ ಎಲ್ಲ ಪುಸ್ತಕಗಳನ್ನು ನದಿಗೆ ಎಸಿಬಿಡ ಮುಲಾಜಿಲ್ಲೆ ಎಸಿಬೇಕು ಕೇವಲ ಯಾವ ಶಾಸ್ತ್ರವೂ ಯಾವ ಗ್ರಂಥವೋ ಇಂತಹ ಅನುಭಾವಿಗಳ ಹೃದಯದಿಂದ ಬಂದಿರ್ತದೆಯೋ ಅಂತಹ ಗ್ರಂಥಗಳನ್ನ ಅಂತಹ ಶಾಸ್ತ್ರವನ್ನು ಮಾತ್ರ ಓದಬೇಕು ಆಗ ಮಾತ್ರ ಅದು ನಿನ್ನ ಆಧ್ಯಾತ್ಮಿಕ ಮಾರ್ಗದಲ್ಲಿ ದಾರಿದೀಪವಾಗಬಲ್ಲದು ಇಲ್ಲದೆ ಹೋದರೆ ನಿನಗೆ ಅದು ಸಂಶಯವನ್ನು ಹುಟ್ಟಿಸ್ತದೆ ಯಾವಾಗ ಸಂಶಯವನ್ನು ಹುಟ್ಟಿಸ್ತದೆಯೋ ಆವಾಗ ನಮ್ಮ ಹೃದಯ ಒಣಗು ಹೋಗುತ್ತೆ ನೋಡಿ ಸಂಶಯ ಮುಖ ಒಣಗಿದ ಮುಖ ಭಕ್ತಿಯೊಂತರ ಮುಖ ಅದು ಸ್ನಿಗ್ಧ ಮುಖ ಕೋಮಲ ಮುಖ ವಿಶ್ವಾಸಯುತವಾದಂತಹ ಮುಖ ಶ್ರದ್ಧಾಯುತವಾದಂತಹ ಮುಖ ಅದು ಅಲ್ಲಿ ಯಾವ ಸಂಶಯಕ್ಕೂ ಆಸ್ಪದವಿಲ್ಲ ಅಲ್ಲಿ ಆದರೆ ಇವರು ಅರ್ಧಂಬರ್ದ ಓದಿ ಎಲ್ಲ ಅನುಭವಿ ಇರುತ್ತೆ ಮುಖ ಬರೀ ಸಂಶಯ ವಿಶಾತಿ ತಪ್ಪೋ ಸುಳ್ಳೋ ತಪ್ಪೋ ಸುಳ್ಳೋ ತಪ್ಪೋ ಸುಳ್ಳೋ ಏನ್ ಬರ್ತಿದಾರೋ ಈ ಗ್ರಂಥದಲ್ಲಿ ಹೀಗ್ ಬರ್ದು ಈ ಗ್ರಂಥದಲ್ಲಿ ಹೀಗ್ ಬರೋದು ಈ ಗ್ರಂಥದಲ್ಲಿ ಹಾಕ್ಬಾರದು ಆ ಗ್ರಂಥದಲ್ಲಿ ಹೀಗ್ ಬರೋದು ಎಲ್ಲ ಕಲ್ಸ ಮೇಲೆ ಬರ್ತದೆ ಪರಮಾತ್ಮ ಆದರೆ ಭಕ್ತಿ ಶಾಸ್ತ್ರಗಳು ಅಂದರೆ ಎಂತಹ ಶಾಸ್ತ್ರಗಳು ಯಾವುದು ಭಕ್ತಿಯನ್ನು ನಿಮ್ಮಲ್ಲಿ ಜಾಗೃತಗೊಳಿಸಬೇಕು ಅದು ಕೇವಲ ಇಂತಿದ್ದಂಥದ್ದೇ ಹೀಗೆ ಅಲ್ಲ ಇಷ್ಟು ಇಷ್ಟು ಪುರಾಣಗಳನ್ನ ಮಾತ್ರ ಇಷ್ಟು ಪುರಾಣ ಮಾತ್ರ ಅಲ್ಲ ಅಥವಾ ಇಷ್ಟು ಗ್ರಂಥಗಳು ಮಾತ್ರ ಅಲ್ಲ ಆಧುನಿಕ ಗ್ರಂಥವೂ ಆಗಿರ್ಬೋದು ಕೇವಲ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ ಪರಮಧರ್ಮಕ್ಕೆ ಸಂಬಂಧಪಟ್ಟಿದ್ದು ಆಗಬಹುದು ಆದರೆ ಅನುಭಾವದಿಂದ ಬಂದಿದ್ಯೋ ಅನುಭಾವಿಗಳಿಂದ ಬರೆಯಲ್ಪಟ್ಟಿದ್ಯೋ ಆವಾದ ಅದು ಭಕ್ತಿಶಾಸ್ತ್ರ ಆವಾದ ಮಾತ್ರ ಅದು ಭಕ್ತಿಶಾಸ್ತ್ರ ಇಲ್ಲದೆ ಹೋದರೆ ಅದು ಎಷ್ಟೇ ಶ್ರೇಷ್ಠ ಅಂತ ಹೇಳಿ ನಾ ನಾ ನಮ್ಮ ಪಂಡಿತರುಬಹುದು ಆದರೆ ಭಕ್ತಿಯೋಗದಲ್ಲಿ ಭಕ್ತಿಯೋಗಿಗಳಿಗೆ ಅದು ಕಸಕ್ಕೂ ಕೂಡ ಉಪಯೋಗವಾಗಲಿಲ್ಲ ದೂರದಿಂದಲೇ ಅದನ್ನ ಸೇರಿಸ್ಬಿಟ್ಟು ಮತ್ತೆ ಇನ್ನೊಂದಿದೆ ಭಕ್ತಿಶಾಸ್ತ್ರಿ ಮಹನೀಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಭಕ್ತಿಯೋಗಿ ಓದಬಾರದು ಮೊದಲನ್ನು ನಾವು ತಿಳ್ಕೊಳ್ಬೇಕು ಯಾಕೆಂದ್ರೆ ಆಯಾ ಮಾರ್ಗ ಅಂತ ಒಂದಿದೆ ಆಯಾ ಮಾರ್ಗ ಅಂತ ಆಯಾ ಮಾರ್ಗದಲ್ಲಿ ಹೋಗಬೇಕಾದ್ರೆ ಆಯಾ ಮಾರ್ಗದಲ್ಲಿ ನಾವು ಚೆನ್ನಾಗಿ ನೈಪುಣ್ಯವನ್ನು ಪಡಿಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಈ ಸಾಧನ ಸಲಕರಣೆಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕಾದ್ರೆ ಆಯಾ ಗ್ರಂಥಗಳು ಮಾತ್ರ ಉಪಯೋಗವಾಗುತ್ತೆ ಇನ್ನು ಡೀಪ್ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಆರಂಭದಲ್ಲಿ ಎಲ್ಲ ಮಾರ್ಗದಲ್ಲೂ ಸಾಧನಗಳು ಒಂದೇ ಆದರೆ ಒಳಗೆ ಹೋಗ್ತಾ ಹೋಗ್ತಾ ಬೇರೆ ಆಗಲಿ ಕೊನೆಯಲ್ಲಿ ಮುಟ್ಟೋದು ಗುರಿ ಒಂದೇ ತಮಾಷೆ ಅಂದರೆ ಅದು ಆರಂಭದಲ್ಲಿ ಒಂದೇ ಮಧ್ಯ ಕಾಣಿಸುವುದಿಲ್ಲ ಅವರು ಸರಸ್ವತಿ ನದಿ ಗಂಗಾ ನದಿ ಯಮುನಾ ನದಿ ಇದ್ದ ಎಲ್ಲ ಹಿಮಾಲಯವೇ ಮೂಲ ಎಲ್ಲ ಒಬ್ಬ ಎಲ್ಲಕ್ಕೂ ಹಿಮಾಲಯವನ್ನು ನೋಡ್ತಾನೆ ಹಿಮಾಲಯ ಎಲ್ಲರನ್ನು ನೋಡ್ತಾ ಇ ಮೂರು ನದಿಯೂ ನೋಡ್ತಾನೆ ಮಧ್ಯ ಕಾಣಿಸಲಿಲ್ಲ ಸರಸ್ವತಿ ಎಲ್ಲೋ ಒಳಗಿಂದ ಬರ್ತಾಳೆ ಗಂಗೆ ಇನ್ಯಾದೋ ಮಾರ್ಗದಿಂದ ಬರ್ತಾಳೆ ಯಮುನೆ ಇನ್ಯಾದೋ ಮಾರ್ಗದಿಂದ ಬರ್ತಾಳೆ ಕೊನೆ ಅಲ್ಲಿ ಪ್ರಯಾಣದಲ್ಲಿ ಬಂದು ಎಲ್ಲ ಒಟ್ಟು ಕೂಡ್ತವೆ ಪ್ರಯಾಗದಲ್ಲಿ ಎಲ್ಲ ಒಂದಾಗ್ತದೆ ಗಂಗಾ ಸಾಗರದಲ್ಲಿ ಎಲ್ಲ ಒಂದಾಗ್ಬಿಡ್ತವೆ ಹಾಗೆ ಈ ಸಾಧನಾ ಸಲಕರಣೆಗಳನ್ನು ಆ ರೀತಿ ಇರ್ತವೆ ಭಕ್ತಿ ಶಾಸ್ತ್ರಕ್ಕೆ ಅದೊಂದು ವೈಶಿಷ್ಟ್ಯ ಇರುತ್ತೆ ಜ್ಞಾನಶಾಸ್ತ್ರಕ್ಕೆ ಇನ್ನೊಂದು ವೈಶಿಷ್ಟ್ಯ ಇರುತ್ತೆ ಎಲ್ಲರೂ ಖಂಡ ತುಂಡ ಮಾಡಿಬಿಡ್ತಾರ ನಿನ್ನ ದಿನ ನಿನ್ನ ಸ್ವರೂಪದ ದಿನ ಇನ್ನೆಲ್ಲವೂ ಸುಳ್ಳೆ ಅವನಿಗೆ ಇನ್ಯಾವುದನ್ನು ಕೂಡ ತನ್ನ ಮನಸ್ಸನ್ನು ಕೂಡ ಕಠಿಣ ಮಾರ್ಗ ಅಲ್ಲ ಅತ್ಯಂತ ಕಠಿಣ ಮಾರ್ಗ ಆದ್ರೆ ಯಾರು ಕೋಮು ಸ್ವಭಾವದವರು ಭಕ್ತಿ ಭಾವದಿಂದ ಹೋಗ್ತಾ ಇರ್ತಾರೋ ಅವರಿಗೆ ಅದು ತರವಲ್ಲ ಹಾಗೆ ರಾಜಯೋಗಿಗಳಿಗೆ ಕರ್ಮಯೋಗ ತರವಲ್ಲ ಕರ್ಮದಿಂದ ದೂರವೇ ಇರಬೇಕು ತಮ್ಮ ಶೌಚವನ್ನು ಹಾಗೆಯೇ ಅವರು ಕಾಪಾಡಿಕೊಂಡು ಬರಬೇಕು ಸಮಾಜದೊಂದಿಗೆ ಜಾಸ್ತಿ ಬೆರಿಬಾರದು ರಾಜಯೋಗಿಗಳು ತಮ್ಮ ಆಹಾರ ನಿಯಮಗಳೇ ತುಂಬ ಕಠಿಣಿತಾಗಿರ್ಬೇಕು ರಾಜಯೋಗಿಗಳು ಸ್ವಲ್ಪ ಅವರು ಇವತ್ತು ಪರವಾಗಿಲ್ಲ ಅಂತ ಏನೋ ಒಂದು ಆಹಾರವಾಗಿ ತೆಗೆದುಕೊಂಡ್ಬಿಟ್ರೆ ನಾಶ ನಾಶ ಅವರ ಆರೋಗ್ಯ ಖಂಡ ತುಂಡವಾಗಿ ಹಾಳಾಗುತ್ತೆ ಆದರೆ ಕರ್ಮಯೋಗಿಗಳು ಸರಿಯಾಗಿ ತಿನ್ನಬೇಕಾಗುತ್ತೆ ಹಾಗೆ ಮಾಡೋಕ್ಕಾಗುದಿಲ್ಲ ಆಹಾರದ ನಿಷೇಧ ಇಲ್ಲ ಅದು ಕೇವಲ ಸಂಕಲ್ಪದಲ್ಲಿ ನಿಷೇಧ ಅದು ನಾನು ನನ್ನದು ಅಂದು ಸತ್ತೆ ಅಂತ ಕರ್ಮಯೋಗಿ ಅವರಲ್ಲಿ ನಿಷೇಧ ಸಂಕಲ್ಪದಲ್ಲಿ ನಿಷೇಧ ಕೇವಲ ಭಗವಂತ ಅಷ್ಟೇ ಅವಂದೇ ಭಗವಂತನ ವಿನ ನೀನು ಬೇರೇನು ಚಿಂತೆ ಮಾಡೋಂಗಿಲ್ಲ ಅವಂದೇ ಕರ್ಮ ಅವಂದೇ ಉಪಕರಣ ಅವಂದೇ ಕೆಲಸ ನೀನಿಲ್ಲ ಅದು ನಿನ್ನದು ಏನಿಲ್ಲ ಅದು ಬೇರೆ ಮಾರ್ಗ ಹೀಗೆ ಈ ಮಾರ್ಗದಲ್ಲಿ ತಾರತಮ್ಯವಿರೋದ್ರಿಂದ ಬೇರೆ ಬೇರೆ ಆದ್ರಿಂದ ಆಯಾ ಮಾರ್ಗದವರು ಅಂತರಿಸುವವರು ಆಯಾ ಶಾಸ್ತ್ರಗಳನ್ನೇ ಅವರು ಮನನವನ್ನು ಮಾಡಬೇಕು ಅದನ್ನು ಅವರು ಡಿಸ್ಕಸ್ ಮಾಡಬೇಕು ಪರಸ್ಪರ ಭಕ್ತರೆಲ್ಲ ಒಮ್ಮೆ ಸೇರಿ ಹೇಗೆ ಅಂತ ಪರಸ್ಪರ ತಾವೇ ಮಾತನಾಡಿಕೊಳ್ಬೇಕು ಆಗ ಹೊಸ ಒಂದು ಬೆಳಕು ಹೊಳಿಬೋದು ನಮ್ಗೆ ಗೊತ್ತಿಲ್ಲದೆ ಇರುವಂತಹ ಬೆಳಕು ಇನ್ನೊಬ್ರು ಕೊಡ್ತಾರೆ ಅವರು ಗೊತ್ತಿಲ್ಲದೆ ಬೆಳಕು ನಮ್ಮಿಂದ ಸಿಗ್ತದೆ ಮನನೀಯನಿ ಆ ಮನನವನ್ನ ಅವ್ರು ಮಾಡಬೇಕಾಗುತ್ತೆ ಯಾರೋ ಭಕ್ತಿಶಾಸ್ತ್ರವನ್ನು ಓದಿಕೊಂಡು ಅದರ ರೀತಿಯಲ್ಲಿ ಅವರು ಹೇಗೆ ನಡಿಬೇಕು ನನ್ನ ಗಡಿಯಾರ ಸರಿಯಾಗಿ ನಡೀತಾ ಇದೆಯೋ ಇಲ್ವೋ ಅಂತ ಅಲ್ಲಿ ಟೆಸ್ಟ್ ಮಾಡ್ಕೊಳ್ಬೇಕು ಅವ್ರು ಸರಿಯಾಗಿ ನಡೀತಾ ಇಲ್ಲ ಅಂದ್ರೆ ಹೇಗೆ ಅದ್ರ ತಿದ್ದುದು ಕೀಡುದು ತದ್ಬೋಧಕರ್ಮಾಣಿ ಕರಣೀಯ ಭಕ್ತಿಯನ್ನ ಬೆಳೆಸಿಕೊಳ್ಳುವಂತಹ ಕರ್ಮಗಳನ್ನೇ ಮಾಡಬೇಕು ಬೇರೆ ಕರ್ಮಗಳನ್ನಲ್ಲ ಏನಿದು ಭಕ್ತಿಯನ್ನು ಬೆಳೆಸಿಕೊಳ್ಳುವಂತಹ ಕರ್ಮವನ್ನೇ ಮಾಡಬೇಕು ತದ ಉದ್ಬೋಧಕ ಅಂದ್ರೇನು ಭಕ್ತಿಯನ್ನು ಜಾಗೃತಗೊಳಿಸುವಂತಹ ಕರ್ಮ ಉದ್ಬೋಧಕ ಅಂದ್ರೆ ಏನು ಉದ್ಬೋಧನ ಅಂದ್ರೇನು ಜಾಗೃತಗೊಳಿಸುವುದು ಅಂತ ನಾನು ಶಾರದ ಭಕ್ತಿ ಸೂತ್ರದ ಆರಂಭದಲ್ಲೇ ಒಂದು ಹೇಳಿದೆ ಪದ್ಮಪುರಾಣದ ಪ್ರಕಾರ ಈ ಭಾಗವತದ ಮಹಾತ್ಮ್ಯವನ್ನು ತಿಳಿದುಕೊಡುವಂತಹ ಒಂದು ಸಂದರ್ಭ ಬಂತು ಭಕ್ತಿ ಅಲ್ಲಿ ಮುಪ್ಪಿನಿಂದ ಇದ್ದಾಳೆ ಎಲ್ಲ ಜರೆ ಅವರಿಗೆ ಜರೆ ಬಂದ್ಬಿಟ್ಟಿದೆ ಮುಪ್ಪು ಬಂದ್ಬಿಟ್ಟಿದೆ ಮುದುಕಿಯಾಗಿದ್ದಾಳೆ ಭಕ್ತಿ ಆಕೆಗೆ ಇಬ್ರು ಜ್ಞಾನ ವೈರಾಗ್ಯ ಇಬ್ರು ನಿದ್ದೆ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಭಕ್ತಿ ಮತ್ತು ಆಕೆಯ ಸಲಕರಣೆಗಳು ನಿದ್ದೆ ಹೊಡಿತಾ ಇದೆ ನಮ್ಮಲ್ಲಿ ಅದನ್ನು ಜಾಗೃತಿಗೊಳಿಸುವುದು ಹೇಗೆ ಒಮ್ಮೆ ಭಕ್ತಿ ಜಾಗೃತವಾಗ್ಬಿಟ್ರೆ ಏನಾಗತ್ತೆ ಗೊತ್ತಾ ಜಾಗೃತವಾದ್ರೆ ಗೊತ್ತ ಗೊತ್ತಾ ಭಗವಂತ ತನ್ನಿಂದಾನೇ ಹೇಳ್ಕೊಳ್ತಾನೆ ನಮ್ ಕೆಲಸ ಇಲ್ಲ ಅವರು ಅದನ್ನು ರಾಮ್ ತುಂಬಾ ಸುಂದರವಾಗಿ ಇಲ್ಲಿ ಹೇಳಿದಾನೆ ದೇವ ದೇವನ ನಿಜವ ನರಿಯಲು ಮನವು ತೊಡಲು ತೊಡಲುತ್ತ ಬಡಲಿದೆ ಇದರಲ್ಲಿ ಸುಂದರವಾಗಿ ಒಂದು ಕಡೆ ಬರುತ್ತೆ ಭಕ್ತಿಯ ಎಚ್ಚರಗೊಳ್ಳಲು ಎದೆಯಲಿ ಅವನೇ ನಿನ್ನನು ಸೆಳೆವನು ಭಕ್ತಿಯ ಚರಗೊಳ್ಳಲು ಎದೆಯಲಿ ಭಕ್ತಿ ಎಚ್ಚರಗೊಳ್ಳಲು ಎದೆಯಲಿ ನಮ್ಮ ಎದೆಯೊಳಗೆ ಭಕ್ತಿ ಎಚ್ಚರಗೊಳ್ಳಲು ಎಚ್ಚರಗೊಂಡ್ರೆ ಅವನೇ ನಿನ್ನನು ಸೆಳೆವನು ಈರಹಾಸ್ಯವ ಜಗದ ಸಂತೆಯ ಜನ ಸಮೂಹ ಕೆತ್ತಿಳಿಸೇನು ಈರಹಾಸ್ಯವ ಜಗದ ಸಂತೆಯ ಜನ ಸಮೂಹ ಕೆತ್ತಿಳಿಸೇನು ಭಕ್ತಿಯ ಋಷಿ ರಾಮ್ ಪ್ರಸಾದ ಇದು ರಹಸ್ಯ ಅಂತ ಎಷ್ಟೋ ಜನ ಗೊತ್ತಿಲ್ಲ ಇದು ಭಕ್ತಿಯನ್ನು ಅನುಸರಿಸುವರೆಗೆ ಇದು ಗೊತ್ತಿಲ್ಲ ಹೇಗೆ ಭಗವಂತನ ಹೊಲಿಸ್ಕೊಡ್ಬೇಕು ಅನ್ನೋದೇ ಗೊತ್ತಿಲ್ಲ ಯಾಕೆಂದ್ರೆ ರಹಸ್ಯ ನಿಮ್ಮ ಕೆಲಸ ಏನೋ ಭಕ್ತಿಯನ್ನು ಜಾಗೃತಗೊಳಿಸ್ಕೊಡೋದು ಅಷ್ಟೇ ಹೃದಯದಲ್ಲಿ ಅವನ ಕೆಲಸ ಏನೋ ಹೇಳಿಯೋದು ಅವನ ಕೆಲಸ ಭಕ್ತಿ ಒಮ್ಮೆ ಬಂತು ಅಂದರೆ ತೆರೆದು ಯಾಕೆಂದ್ರೆ ಅವನಿಗೆ ಇಷ್ಟವಾದದ್ದು ಭಕ್ತಿ ಅವನಿಗಿಷ್ಟವಾದ ಅವನಿಗಿಷ್ಟವಾದ್ದು ತಕ್ಷಣ ಅವನ್ ಎತ್ಕೊಂಡ್ಬಿಡ್ತ ಹೇಗೆ ನಮ್ಗೆ ಇಷ್ಟವಾದನ್ನ ನಾವು ನಾಲ್ಕೈದಲ್ಲಿ ಜೋಡ್ಸಿಟ್ರೆ ಚಕ್ಕಂತ ಒಂದ ನಮಗೆ ಮಕ್ಕಳು ಬೇರೆ ಎತ್ಕೊಂಡ್ಬಿಡ್ತಾರೋ ಅಂತೇಳಿ ಹೀಗೆ ಎತ್ಕೊಂಡ್ಬಿಡ್ತೀವೋ ಹಾಗೆ ಭಗವಂತ ಯಾವಾಗ ನಿಮ್ಮದೆಲ್ಲ ಇರ್ಬೋದು ಗುಣ ಏನೋ ದೈವಿ ಗುಣ ಇರ್ಬೋದು ಆದ್ರಿ ಗುಣ ಇರ್ಬೋದು ಅದಿರ್ಬೋದು ಇರ್ಬೋದು ಆದ್ರೆ ಸ್ವಲ್ಪ ಭಕ್ತಿ ಇರುತ್ತಲ್ಲ ನೋಡ್ತ ಹಾ ನನಗೆ ಬೇಕಾಗಿರೋ ಹೀಗೆ ಎದುರು ಬಿಟ್ಟ ಅಂದ್ರೆ ಆ ಅದ್ರ ಜೊತೆಗೆ ಆ ಜೀವನ ಬಂದ್ಬಿಡುತ್ತೆ ಭಕ್ತಿಯನ್ನು ಅವನು ಹಾಕೊಂಡ್ಬಿಟ್ಟ ಅಂದ್ರೆ ಅವನ ಶಕ್ತಿ ಎಷ್ಟು ಅಂದ್ರೆ ಆ ಜೀವವು ಕೂಡ ಅದ್ರ ಜೊತೆಗೆ ಬಂದ್ಬಿಡುತ್ತೆ ಆದ್ರಿಂದ ಮೊಟ್ಟ ಮೊದಲು ನಾವು ಮಾಡಬೇಕಾಗಿರುದ್ರೆ ಆ ಭಕ್ತಿಯನ್ನು ಎಚ್ಚರಿಸಿಕೊಡ್ಬೇಕು ಆ ಮುಪ್ಪು ಮುಪ್ಪ ಆದಂತಹ ಭಕ್ತಿಗೆ ಯೌವನವನ್ನು ತರಬೇಕು ಮಲ್ಕೊಂಡಿರುವಂತಹ ಜ್ಞಾನ ವೈರಾಗ್ಯಗಳನ್ನ ಬಡ್ದೆಬ್ಬಿಸ್ಬೇಕು ನಮ್ಮಲ್ಲಿರ್ತಕ್ಕಂತಹ ಜ್ಞಾನ ವೈರಾಗ್ಯಗಳನ್ನು ಬಡ್ದೆಬ್ಬಿಸ್ಬೇಕು ಹಾಗೆ ಈ ಜಗತ್ತಿನಲ್ಲಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯವೋಪ ಎಷ್ಟು ಕಷ್ಟ ಈ ಸಂಸಾರ ನಮಗೆಲ್ಲ ಗೊತ್ತೇ ಇದೆ ಎಷ್ಟು ಕಠಿಣ ಈ ಸಂಸಾರದಲ್ಲಿ ಹೇಗಿದ್ದರೆ ಹೇಗಿದ್ದರೆ ಯಾವ ಕರ್ಮಗಳನ್ನು ಮಾಡುವುದರ ಮೂಲಕ ನಾವು ಆ ಭಕ್ತಿಯನ್ನು ಜಾಗೃತಗೊಳಿಸ್ಬೋದು ನಮ್ಮ ಹೃದಯದಲ್ಲಿ ಜ್ಞಾನ ವೈರಾಟ್ಯ ಎಬ್ಬಿಸ್ಬೋದು ಅಂದರೆ ಭಗವಂತೇ ಇದನ್ನು ಸುಲಭವಾಗಿ ಹೇಳಿಟ್ಬಿಟ್ಟು ಹೋಗಿದನು ನೀವೇನು ಹೆದರಬೇಡಿ ನಾನೇ ಹೇಳಿದ್ದೇನೆ ಯಾವ ರೀತಿ ಮಾಡಬೇಕು ಅಂತ ಶ್ರದ್ಧಾಮೃತ ಕಥಾ ಯಾಂ ನನ್ನ ಅಮೃತವಾದಂತಹ ಕಥೆಯಲ್ಲಿ ಭಾಗವತದ ಕಥೆಯಾಗಿರ್ಬೋದು ಅಮೃತ ಸದೃಶವಾದಂತಹ ಕಥೆ ಅದು ಒಮ್ಮೆ ಭಾಗವತನ ಯಾರೋ ಕೇಳಿ ಕೇಳಿದ್ದೇ ಆದರೆ ಅವನ ಹೃದಯದಲ್ಲಿ ಅದು ಹೋಗಿ ಮುತ್ಕೊಂಡ್ಬಿಡ್ತದೆ ಎಂದಿಗೂ ನಾಶವಾಗಲಿಲ್ಲ ಅವನ್ ಮರ್ಸು ಹೋದ್ರು ಅದು ಅವನ್ ಮರೆಯೋದಿಲ್ಲ ಇವನ್ ಮರ್ಸೋಗಿರುವುದು ಭಾಗವತ ಸ್ವಲ್ಪ ಕೇಳಿದ್ದು ಸ್ವಾಮಿ ಸಂಡಿರುವಾಗ ಅಂತ ಇವನ್ ಹೇಳ್ಬೋದು ಆದ್ರೆ ಇವನು ಹೃದಯನನ್ನ ಹೃದಯವನ್ನ ಆಗ್ಲೇ ಪ್ರವೇಶ ಮಾಡಿರುತ್ತಲ್ಲ ಅದು ಅಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತಲ್ಲ ಇವನು ಸೂಕ್ತ ಮನಸ್ಸಿನಲ್ಲಿ ಅದು ಇವನು ಮರೆಯೋದಿಲ್ಲ ಆಹ ನನ್ನ ಇವನು ಒಳಗಡೆ ಬಿಟ್ಟಿದ್ದಾನಲ್ಲ ಯಾವಾಗ್ಲೂ ಒಂದ್ಸಲಿ ಕೇಳಿಕೊಂಡು ಒಳಗಡೆ ಬಿಟ್ಬಿಟ್ಟಿದಾನಲ್ಲ ನನ್ನ ಜಾಗ ಕೂಡ ನಮ್ಮಲ್ಲ ನಾನು ಈ ಕೆಲಸ ಶುರು ಮಾಡಬೇಕು ಅಂತ ನಾನು ನನ್ನ ಕೆಲಸ ಶುರು ಮಾಡಬೇಕು ಆದ್ರಿಂದ ಅದು ಅಮೃತ ಅದು ಸಾಯೋದಿಲ್ಲ ನಿಮ್ಮ ಸ್ಮರಣೆ ಅಮೃತ ಸ್ವಪ್ಪು ನಿಮ್ಮ ನೆನಪೇ ಇಲ್ಲ ಕೇಳಿದ್ನ ಆವಾಗೋ ಕೇಳಿದ್ ಸ್ವಾಮಿ ಅಂತ ಹೀಗೆ ಹೀಗೆ ಅಂತ ಆದರೆ ಅದು ಅಲ್ಲೇ ಹಾಗೆ ಇರ್ತದೆ ಸೂಕ್ತವಾಗಿರುತ್ತೆ ಅಮೃತ ಶ್ರದ್ಧಾ ಅದರಲ್ಲಿ ಶ್ರದ್ಧೆಯಲ್ಲೇ ನಿಮಗೆ ಶ್ರದ್ಧೆ ಒಮ್ಮೆ ಒಮ್ಮೆ ಕೇಳುವಾಗ ಎಂತಹ ಶ್ರದ್ಧೆ ಇರ್ಬೇಕಂದ್ರೆ ಇನ್ನೂ ನನಗೆ ಈ ಸಂದರ್ಭ ಒದಗಿ ಬರುತ್ತದೆಯೂ ಇಲ್ವೋ ಯಾವಾಗ ನನ್ನ ಹೃದಯ ಕೆಲಸ ಮಾಡು ನಿನ್ ನಿಲ್ಸ್ಬಿಡ್ತೋ ಏನ್ ಗೊತ್ತಾಗುತ್ತೆ ಮಾತನಾಡ್ತಾ ಮಾತನಾಡ್ತಾ ಇರ್ತೇವೆ ಬಾಯಿ ಹೀಗೆ ತೆಗೆದೇ ಇರುತ್ತೆ ಮುಚ್ಚೋದೇ ಇಲ್ಲ ಉಸಿರು ಹೀಗೆ ಹೊರಗಡೆ ಹೋಗಿದ್ದೇ ಹೋಗಿದ್ದು ವಾಪಸ್ ಬಂದಿದ್ದೇ ಇಲ್ಲ ಇಂತಹ ಸಂದರ್ಭಗಳು ಇರುತ್ತೆ ಯಾರು ಅದನ್ನು ತಪ್ಪಿಸಲಿಕ್ಕೆ ಆಗುದಿಲ್ಲ ಹಾಗೆ ಇನ್ನು ಇಂತಹ ಅಮೃತವಾದಂತಹ ಗಳಿಗೆ ಬರುವುದಿಲ್ಲ ಅನ್ನುವಂತಹ ದೃಢವಾದಂತಹ ಒಂದು ಶ್ರದ್ಧೆಯಿಂದ ಕೇಳ ಶ್ರದ್ಧಾ ಅಮೃತ ಕಥಾ ಮೇ ಶಸ್ವ ಮದನು ಕೀರ್ತನಂ ಯಾವಾಗಲೂ ಕೂಡ ನನ್ನ ಕೀರ್ತನೆಯನ್ನು ಮಾಡ್ತಾ ಇರೋದು ಜೋರಾಗಿ ಚಪಾರೆಟ್ ಹಾಕಿ ಹಾಡಿ ಅವನು ಕೀರ್ತನೆ ಅಂದ್ರೆ ಗಟ್ಟಿಯಾಗಿ ಅವನ ನಾಮವನ್ನ ನಾಮಾವಳಿಯಲ್ಲಿ ಉಚ್ಚರಿಸ ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ರಾಮ ರಾಮ ರಾಮ ಹರೇ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ ಹೇಳ್ತಾ ಹೋದು ಅದನ್ನು ನಿಲ್ಲಿಸದೆ ಹೇಳ್ತಾ ಹೋದು ಯಾಕೆ ನಮ್ಮ ಉಸಿರೇನಾದ್ರೂ ಇವನು ಗಮನಿಸ್ತಾ ಇಲ್ಲ ಅಂತ ಹೇಳಿ ನಿಲ್ಲಿಸ್ಬಿಡ್ತದೆ ನಾವು ನಮ್ಮ ಉಸಿರೇನು ನಿಲ್ಲಿಸೋದಿಲ್ಲ ನಾವು ಗಮನಿಸಲಿ ಅದು ಅದು ನಮ್ಮ ಪ್ರಾಣ ರಕ್ಷಣೆ ಮಾಡ್ತಾ ಇರತ್ತೆ ಒಳಗೆ ಹೊರಗೆ ಬರ್ತದೆ ನಾವು ಯಾಕೆ ನಿಲ್ಲಿಸ್ಬೇಕು ನಾವು ಯಾಕೆ ನಿಲ್ಲಿಸ್ಬೇಕು ಓ ಭಗವಂತ ಕೇಳಿಸ್ಕೊಡ್ತಾ ಇರಲಿಲ್ಲ ನಿಮ್ಗೇನು ಗ್ಯಾರಂಟಿ ಅವನು ಕೇಳಿಸ್ಕೊಳ್ತಾ ಇಲ್ಲ ಅಂತ ಯಾವಾಗಲೂ ಕೇಳಿಸ್ ನೀವು ಕೇಳಿಸ್ಕೊಳ್ತಾ ಇಲ್ಲ ಅಂತ ಅವನು ಯಾವಾಗಲೂ ಕೇಳಿಸ್ಕೊಡ್ತಾ ಇರ್ತಾನವ ಯಾವಾಗಲೂ ಕಳಿಸ್ತಾ ಇರ್ತಾನ ಯಾವಾಗಲೂ ನೋಡ್ತಾ ಇರ್ತಾನ ಅವನು ಎಚ್ಚರವಾಗಿರ್ತಾನೆ ನಮ್ಮ ಥರ ಅಲ್ಲ ಸೂಕ್ತವಾಗಿರಲಿಲ್ಲ परनिष्ठाच पूजाजा माम पूजी परनिष्ठे अत्यवान आसक्ति आजे मे हे पूजे नुदे पूजा अरे पूजे, पूजे, पूजे के अरी आगे पूजे के अरी आगे अरी अरे शु हम पूजे अंदर अष्ठे अनिष्ठे ಪ್ರತಿಯೊಂದು ಕೆಲಸವೂ ಏನ್ ಮಾಡ್ತಾ ಇರ್ತೀವ ಪೂಜೆಯಲ್ಲಿ ಪೂಜೆಯ ಅಂಗವಾಗಿ ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸವೂ ಕೂಡ ಅವನ ಭಕ್ತಿಯನ್ನ ಗಳಿಸ್ಕೊಳ್ಳಿಕ್ಕೆ ಮಾಡ್ತಾ ಇದ್ದೇನೆ ಅವನ ಭಕ್ತಿಯನ್ನ ಗಳಿಸ್ಕೊಳ್ಳಿಕ್ಕೆ ಮಾಡ್ತಾ ಇದ್ದೇನೆ ಓಂ ಅಪವಿತ್ರ ಪವಿತ್ರೋವಾ ಎಂದು ಹಿಡಿದು ಕೊನೆಯವರೆಗೂ ಕೊನೆಯವರೆಗೂ ಕೂಡ ಅಪರಾಧ ಕ್ಷಮಾಪಣ ಮಾಡೋ ತನಕ ಕೊಡುವ ಅವನ ಭಕ್ತಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ ಅವನಗೋಸ್ಕರ ಮಾಡ್ತಾ ಇದ್ದೀನಿ ಅವನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ ಈ ರೀತಿ ನಾನು ಪರಿನಿಷ್ಠಾಚ ಪೂಜಾ ಸ್ತುತಿಗಳಿಂದ ಅನೇಕ ಸ್ತುತಿಗಳನ್ನ ಮಾಡಿದ್ದಾರೆ ಭಕ್ತರು ಸಂತರು ಅನೇಕ ಹಾಡುಗಳನ್ನು ಭಜನೆಯನ್ನು ಮಾಡಿದ್ದಾರೆ ಈ ರೀತಿ ರಾಮ್ ಪ್ರಸಾದ ಭಜನೆ ಅದನ್ನು ಅವನು ಮುಂದೆ ಕೂತ್ಕೊಂಡು ಹಾಡಿ ಯಾರಿದ್ದೀರಾ ನೀವಿದ್ದೀರಾ ಅವನಿಂದ ಅಷ್ಟೇ ಇನ್ಯಾರಿದ್ದಾರೆ ಕೇಳಿ ಅವನಿಗೋಸ್ಕರ ಹಾಡು ಬಿಹಿಸ್ತವನ ನನ್ನ ಸವನ ನನ್ನನ್ನು ಕೀರ್ತನೆ ಮಾಡತಕ್ಕಂಥದ್ದು ನನ್ನನ್ನು ಹೊಗಡ್ತಕ್ಕಂಥದ್ದು ಆದರ ಪರಿಚರ್ಯಾಯಾಮ ನನ್ನ ಪರಿಚಯ ನನ್ನ ಸೇವೆ ಅದರಲ್ಲಿ ಆಧಾರ ಪೂಜಿಗೆ ಪೂಜೆಗೆ ಬೇಕಾದಂತಹ ಅನೇಕ ಸಲಕರಣೆಗಳನ್ನು ನೀವು ಮಾಡ್ತೀರ ತಯಾರಿ ಮಾಡ್ತೀರಾ ನಂತರ ಪೂಜೆ ಆಗಲು ಮಾಡ್ತೀರ ಕೆಲವರಿಗೆ ಎಷ್ಟು ಆಸಕ್ತಿ ಅಂದ್ರೆ ಕೇವಲ ಪೂಜೆ ಮೇಲೆ ಮಾತ್ರ ಆಸಕ್ತಿ ಪೂಜೆಯ ಹಿಂದಿನ ಭಾಗ ಮತ್ತೆ ಮುಂದಿನ ಭಾಗ ಏನು ಪೂಜೆ ಯಾರು ಹೇಳಬಾರೇ ನೀನು ತಯಾರು ಮಾಡ್ಬಿಡೋ ಪಕ್ಕ ಆಮೇಲೆ ಆಗಲಿ ಅಂದರೆ ಸರಿ ಬೈತಾಯಿರೋದು ಅಂತ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅದು ಮಾಡಲಿಲ್ಲ ನಿನಗೆ ಆಸಕ್ತಿ ಇದ್ದರೆ ನೀನು ಮಾಡಬೇಕಂತ ನೀನೇ ಗಂಧ ತೈಬೇಕು ಪರಮ ಪ್ರೀತಿಯಿಂದ ಗಂಧ ತೈಬೇಕು ಯಾಕೆ ಯಾರಿಗೋಸ್ಕರ ಮಾಡ್ತಾ ಇದೆಯಾ ನಿನ್ನ ನೀನು ಮಾಡ್ತಾ ನನ್ನ ಪ್ರಿಯತಮನಿಗೋಸ್ಕರ ಮಾಡ್ತಾ ನನಗೆ ಬೇಜಾರಾಗುತ್ತಾ ಅದರಲ್ಲಿ ಅಥವಾ ನಿದ್ರೆ ಬರುತ್ತಾ ನಿದ್ರೆ ಬರಲಿಕ್ಕಂತೂ ಸಾಧ್ಯವೇ ಇಲ್ಲ ಯಾರು ತನ್ನ ಪ್ರಿಯತಮನಿಗೋಸ್ಕರ ಅವನು ಬರ್ತಾ ಇದ್ದಾನೆ ಅಂತ ಹೇಳಿ ಕಾಯ್ತಾ ಇರ್ತಾರೋ ಅವ್ರು ನಿದ್ದೆ ಮಾಡ್ತಾ ಇರ್ತಾರ ಯಾರಾದರೂ ಎಷ್ಟು ಆಕ್ಟಿವ್ ಆಗಿರ್ತಾರೆ ಎಷ್ಟು ಅಲರ್ಟ್ ಆಗಿರ್ತಾರೆ ಎಷ್ಟು ಎಚ್ಚರವಾಗಿರ್ತಾರೆ ಎಷ್ಟು ಆ ಹೃದಯದಲ್ಲಿ ಪ್ರೀತಿಯನ್ನ ಅವರು ಇದು ಮಾಡ್ತಾ ಇರ್ತಾರೆ ವ್ಯಕ್ತಪಡಿಸ್ತಾ ಇರ್ತಾರೆ ಸಾಧ್ಯವೇ ಆಗುದಿಲ್ಲ ಹಾಗೆಯೇ ಈ ಪರಿಚರ್ಯ ಅಂತಕ್ಕಂಥದ್ದು ಈ ಸೇವೆ ಭಕ್ತರ ಸೇವೆ ಭಗವಂತನಿಗೆ ಸಂಬಂಧಪಟ್ಟವರಲ್ಲಿ ಸೇವೆ ಆ ಭಗವಂತನ ಅರ್ಥ ಆ ವಿಗ್ರಹದಲ್ಲಿ ಅದನ್ನ ಶೃಂಗಾರ ಮಾಡುವಂತಹ ವಿಷಯದಲ್ಲಿ ನಿಷ್ಠೆ ಆದರ ಪ್ರೀತಿ ಆಸಕ್ತಿಯನ್ನು ತೋರ್ತಕ್ಕಂಥದ್ದು ಆಹಾ ಪರಮಾತ್ಮನಿಗೆ ಎಷ್ಟು ಸುಂದರವಾಗಿ ಶೃಂಗಾರ ಮಾಡುವುದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಇವತ್ತು ನಾಳೆ ಇನ್ನೂ ಸುಂದರವಾಗಿ ಬೇರೆ ರೀತಿಯಲ್ಲಿ ಶೃಂಗಾರ ಮಾಡ ಹೀಗೆ ಈ ರೀತಿಯಾದಂತಹ ಒಂದು ಪ್ರೀತಿ ಅವನಲ್ಲಿ ಹುಟ್ಟುತ್ತೆ ಹುಟ್ಟಬೇಕು ಹುಟ್ಟಬೇಕು ಆದರ ಪರಿಚರ್ಯಾಯಾಮ ಸರ್ವ ಸರ್ವಾಂಗೈಹಿ ಅಭಿನಂದನ ಎಲ್ಲ ಸಮಸ್ತ ಎಂಟೂ ಅಂಗಗಳೊಂದಿಗೆ ಅವನ ಅಭಿನಂದನೆ ಮಾಡ್ತಕ್ಕಂಥ ಸಾಷ್ಠಾಂಗ ನಮಸ್ಕಾರ ಮಾಡ್ತಕ್ಕಂಥ ಎಂಟು ಅಂಗಗಳೊಂದಿಗೆ ಅವನ ನಮಸ್ಕಾರ ಮಾಡ್ತಕ್ಕಂಥ ಹಾಗೇನಾಗತ್ತೆ ನಮ್ಮನ್ನು ಸರ್ವ ಸಮರ್ಪಣೆ ನಾವು ಮಾಡ್ತೇವೆ ಅದರಿಂದ ತೋರಿಸ್ತಾ ಇದೇವೆ ಆತ್ಮ ನೀವೇನೆ ಮಾಡ್ತಾ ಇದ್ದೀವಿ ಹೇ ಪರಮಾತ್ಮ ಎಲ್ಲವೂ ಕೂಡ ನನ್ನ ಎಲ್ಲವೂ ಕೂಡ ನೀನೇ ಅಂತ नू नीने मद्भक्त पूजाभ्यधिक सर्वभूत मनमति अद्भुत मद्भक्त पूजाभ्यधिक नूजे नक्तने न पूजे नक्तने ಅವನಿಗೆ ಮೊದಲು ಮಣ್ಣ ಕೊಟ್ಟು ನಂತರ ನನ್ನ ಪೂಜೆಯನ್ನು ಮಾಡುವ ಇದು ಭಗವಂತನೇ ಹೇಳಿದಂತ ನಾನು ಹೇಳುವ ಒಬ್ಬ ಶಿವಭಕ್ತ ನಾಯನ್ಮ ಎಷ್ಟು ಶಿವಭಕ್ತರ ಆಗರವನ್ನು ಸತ್ಕಾರವನ್ನು ಮಾಡಿದ್ದ ಅಂತ ಹೇಳಿದ್ರೆ ಅವನಿಗೆ ಕೇವಲ ಶಿವಭಕ್ತರೇ ಹೆಚ್ಚು ಶಿವನಿಗಿಂತ ಶಿವಭಕ್ತ ಹೆಚ್ಚು ಒಮ್ಮೆ ಇನ್ನೊಬ್ಬ ಭಕ್ತ ಶಿವನ ಭಕ್ತ ಈ ಮಂದಿರದಲ್ಲಿ ಇವನು ಹೊರಗಡೆ ಶಿವ ಶಿವಭಕ್ತರ ಪೂಜೆಯನ್ನು ಮಾಡ್ತಾ ಇದ್ದಾನೆ ಅವರಿಗೆ ಪ್ರಸಾದವನ್ನು ಬಡಿಸೋದು ಈ ರೀತಿ ಅವರಿಗೆ ಶಿವನ ಮಹಿಮೆಯನ್ನು ಕುರಿತು ಹೇಳುವುದು ಇದು ಈ ರೀತಿ ಉಪಚಾರವನ್ನು ಮಾಡ್ತಾ ಇದ್ದಾನೆ ನೋಡ್ತಾನೆ ಇನ್ನೊಬ್ಬ ನಾಯನ್ಮಾಳು ತುಂಬ ಪ್ರಸಿದ್ಧವಾದಂತಹ ನಾಯನ್ಮಾಳು ಸುಂದರ ಮೂರ್ತಿ ನಾಯಿ ನಾಯನ್ಮಾಳು ಅವರು ಸೀದಾ ಭಕ್ತರ ಶಿವಭಕ್ತರನ್ನು ಕಡೆಗಣಿಸಿ ಸುಮ್ಮನೆ ಒಳಗೆ ಹೋದರು ಅಲ್ಲಿ ಹೋಗಿ ಶಿವನ್ನ ಸುತ್ತ ಶುರು ಮಾಡುದು ಈ ನಾಯನ್ಮಾರ್ಗೆ ನೋಡ್ತಾ ಇದ್ರೆ ಕೋಪ ಉಕ್ಕಿ ಬಂತು ಏನೋ ಎಲ್ಲ ಬಿಟ್ಟು ಈ ಶಿವಭಕ್ತರನ್ನ ಅವಮಾನ ಮಾಡಿ ಹೀಗೆ ಹೋದಲ್ಲ ಕೋಪ ಬಂದು ಒಳಗಡೆ ಬಂದು ಸೀದ ಒಳಗಡೆ ಬಂದು ಹಿಗ್ಗಾ ಮುಗ್ಗ ಅವನು ಬೈಲಿಕ್ಕೆ ಶಿವ ಮಾಡ ನೀನ್ ಶಿವನ ಶಿವನ ಪೂಜೆ ಮಾಡಲಿಕ್ಕೆ ಅರ್ಹನೇ ಅಲ್ಲ ನೀನು ಮೊದಲು ಶಿವಭಕ್ತರ ನಿಂದೆಯನ್ನು ನೀನು ಮಾಡಿದ್ಯಾ ಶಿವಭಕ್ತರನ್ನ ನಿಂದಿಸಿದ ಶಿವನ ಪೂಜೆ ಮಾಡ್ಲಿಕ್ಕೆ ಅರ್ಹನೇ ಅಲ್ಲ ನಿನ್ನ ಇವತ್ತೇನೆ ನಾನು ಈ ಶಿವನ ಭಕ್ತರ ಗುಂಪಿನಿಂದ ಉಚ್ಚಾಟಿಸಿದ್ದೇನೆ ಹೌದು ಅವರ ಕೋಪ ಅಲ್ಲೇ ನಿಲ್ಲ ಶಿವನ ಮೇಲೂ ಕೂಡ ಕೋಪ ಹರಿತ ಏನೋ ಈ ಶಿವಭಕ್ತರ ನಿಂದೆಯನ್ನ ಮಾಡಿ ಒಳಗಡೆ ಬಂದಂತಹ ಈ ಭಕ್ತನ ಪೂಜೆಯನ್ನ ಕೇಳ್ತಾ ಇದೆಯಲ್ಲ ಸ್ತೋತ್ರವನ್ನ ಕೇಳ್ತಾ ಇದೆಯಲ್ಲ ನಿನ್ಗೆಷ್ಟು ಧೈರ್ಯ ನೀನು ಕೂಡ ಶಿವಭಕ್ತರನ್ನ ನಿಂದಿಸಿದ್ಯಾ ಆದ್ರಿಂದ ನಿನ್ನನ್ನು ಕೂಡ ಶಿವನನ್ನು ಕೂಡ ಶಿವಭಕ್ತ ಈ ಇದರಿಂದ ಯಾವುದರಿಂದ ಸಮಾಜದಿಂದ ಬಹಿಷ್ಕಾರ ಮಾಡಿದ್ದೇನೆ ಅಂಥೇಳಿ ಅವರು ನಂಬ ಶಿವನಿಗೆ ಕೋಪ ಬರೋದಿರಲಿ ತುಂಬಾ ಈ ಭಕ್ತರ ಮೇಲೆ ಹೆಮ್ಮೆ ಅಂತ ಪರವಾಗಿಲ್ಲದೆ ತಕ್ಷಣ ಅಲ್ಲೇ ಪ್ರತ್ಯಕ್ಷನಾದ ಇವರಿಬ್ರು ಭಕ್ತರಿಗೂ ಕೂಡ ಅವನಲ್ಲಿ ಸಂಧಿಯನ್ನು ಮಾಡಿಸ್ತಾನೆ ತಕ್ಷಣ ಈ ಸುಂದರಮೂರ್ತಿ ನಾಯನ ಏನ್ಮಾಡ್ತಾರೆ ಸಂತೋಷದಿಂದ ಈ ಭಕ್ತರ ಮೇಲೆ ಒಂದು ಪಡಿಗಳನ್ನ ಹಾಕ್ತಾರೆ ಕಟ್ಟಿ ಅಲ್ಲೇ ಒಂದು ಆ ಕಟ್ಟಿ ಹಾಕ್ತಾರೆ ಆ ಶಿವಭಕ್ತರು ಶಿವನಿಗಿಂತಲೂ ಹೆಚ್ಚು ಹಾಗೆ ವಿಷ್ಣು ಭಕ್ತರು ವಿಷ್ಣುವಿಗಿಂತಲೂ ಹೆಚ್ಚು ದೇವಿಯ ಭಕ್ತರು ದೇವಿಗಿಂತಲೂ ಹೆಚ್ಚು ಆ ರೀತಿಯ ಭಾವವನ್ನು ಇಟ್ಕೊಳ್ಬೇಕು ಅಂತ ಹೇಳಿ ಭಗವಂತ ಇಲ್ಲಿ ಭಾಗವತದಲ್ಲಿ ಸುಂದರವಾಗಿ ಹಾಡ್ತಾ ಇದ್ದಾನೆ ಮದ್ಭಕ್ತ ಪೂಜಾಭ್ಯದ ಸರ್ವಭೂತೇಶು ಮನುಮತಿ ಎಲ್ಲ ಭೂತಗಳಲ್ಲೂ ಕೂಡ ನಾನೇ ಇದ್ದೇನೆ ಅನ್ನುವಂಥ ಭಾವವನ್ನು ಅವನು ನಿಟ್ಕೊಳ್ಬೇಕು ನೋಡಿ ಕೇವಲ ವಿಗ್ರಹದಲ್ಲಿ ಮಾತ್ರ ನಾನು ಇದ್ದೇನೆ ಅವನು ಹೊರಗಡೆ ಬಂದ ಮೇಲೆ ಬಯೋದು ನಿನ್ಯಾ ಒಂದು ಅಲ್ಲಿ ನಡೆಯೋದಿಲ್ಲ ಸರ್ವಭೂತೇಶು ಮನುಮತಿ ಎಲ್ಲ ಭೂತಗಳಲ್ಲೂ ಕೂಡ ನಾನೇ ಇದ್ದೇನೆ ಅಂತ ಇಲ್ಲೇ ಹೋದ್ರೆ ಅವನು ಭಕ್ತನಿಗೆ ಭಗವಂತನಿಗೆ ಅವಮಾನ ಮಾಡ್ದಂಗ್ ಹೇಗೆ ಗೊತ್ತಾ ಹೇ ಭಗವಂತ ನಿನ್ನ ಜಾಗ ಎಷ್ಟು ಆರಡಿ ಬೈ ಎಷ್ಟು ಎರಡು ಅಡಿ ಅಥವಾ ಇಷ್ಟು ಮಾತ್ರ ಈ ದೇವಸ್ಥಾನ ಎತ್ತಿದೆಯೋ ಅಷ್ಟು ಮಾತ್ರ ನಿಂದು ಇದ್ರ ಹೊರಗಡೆ ನೀನಲ್ಲ ಇದರೊಳಗೆ ಯಾರು ಸಂಸಾರ ಪ್ರಪಂಚ ಅಂದರೆ ಏನಾಯಿತು ಭಗವಂತನನ್ನು ಸೀಮಿತಗೊಳಿಸಿದಂತಹ ಅಪರಾಧ ಭಗವಂತನ ಸೀಮಿತಗೊಳಿಸಿದಂತಹ ಅಪರಾಧ ಉಂಟಾಯಿತು ನನಗೆ ಈ ಅಪರಾಧ ಭಗವಂತ ಕ್ಷಮಿಸ್ತಾನಾ ಹೇಳ್ಬಿಡ್ತಾನೆ ಸರ್ವಭೂತೇಶು ಮನ್ಮತಿ ಪ್ರತಿಯೊಂದು ಭೂತದಲ್ಲಿಯೂ ಕೂಡ ಪ್ರತಿಯೊಂದು ಜೀವಿಯಲ್ಲೂ ಕೂಡ ನಾನೇ ಇದ್ದೇನೆ ಎಂಬಂತಹ ಬುದ್ಧಿಯನ್ನು ಅವನು ಬೆಳೆಸಿಕೊಳ್ಬೇಕು ಮದರ್ಥೇಶು ಅಂಗಚೇಷ್ಟ ಯಾವುದೇ ಅಂಗಚೇಷ್ಟೆ ತನ್ನ ಶರೀರದ ಅಂಗಗಳಿಂದ ಅವನು ಏನ್ ಮಾಡಿದ್ರು ಕೂಡ ಮದರ್ಥೇಶು ಭಗವಂತನಿಗೋಸ್ಕರ ಮಾಡ್ತಾ ಇದ್ದೇನೆ ನೀರು ಕುಡಿತಾ ಇದ್ದೇನೆ ಭಗವಂತನಿಗೋಸ್ಕರ ನಡೀತಾ ಇದ್ದೇನೆ ಭಗವಂತನಿಗೋಸ್ಕರ ಹೊರಗಡೆ ಹೋಗಿ ಚಾಕ್ರಿ ಮಾಡ್ತಾ ಇದ್ದೇನೆ ಭಗವಂತನಿಗೋಸ್ಕರ ನನಗೋಸ್ಕರ ಅಲ್ಲ ನನ್ನ ಸಂಸಾರಕ್ಕೋಸ್ಕರ ಅಲ್ಲ ಯಾಕೆ ಯಾಕೆ ಇಲ್ಲಿ ಮುಂದೆ ಹೇಳ್ತಾನೆ ಮುಂದೆ ಹೇಳ್ತಾನೆ ಕಾರಣ ಏಕೆ ಅಂತ ಪ್ರತಿಯೊಂದು ಕೆಲಸವನ್ನು ಕೂಡ ಮಲಗ್ತಾ ಇದ್ದೇನೆ ಭಗವಂತನಿಗೋಸ್ಕರ ಊಟ ಮಾಡ್ತಾ ಇದ್ದೇನೆ ಭಗವಂತನಿಗೋಸ್ಕರ ನನ್ನ ಶರೀರ ಪೋಷಣೆಗೋಸ್ಕರ ಅಲ್ಲ ಭಗವಂತನಿಗೋಸ್ಕರ ಹಾಗೆ ತನ್ನ ಪ್ರತಿಯೊಂದು ಅಂಗದ ಪ್ರಯತ್ನದಲ್ಲಿಯೂ ಕೂಡ ತನ್ನ ಪ್ರತಿಯೊಂದು ಅಂಗದ ಕಾರ್ಯದಲ್ಲಿಯೂ ಕೂಡ ಅದು ಭಗವಂತನಿಗೋಸ್ಕರ ಅದು ಮೀಸಲಾಗಿರುತ್ತದೆ ಆ ಪೋಷಣ ಭಗವಂತನಿಗೋಸ್ಕರ ಇದು ಭಕ್ತನ ಲಕ್ಷಣ ವಚಸ ಮದ್ಗುಣೆ ಈ ರಣಂ ವಚಸ ಮದ್ಗು ಮದ್ಗುಣೆಯ ರಣಂ ಬಾಯಿಯಿಂದ ಮಾತಿನಿಂದ ನನ್ನ ಗುಣವನ್ನ ಹೊಗಳುವುದು ಭಾಗವತದಲ್ಲಿ ಬರ್ತಕ್ಕಂತಹ ಎಷ್ಟು ಗುಣ ಇದೆ ಭಗವಂತ ಆ ಭಗವಂತ ಎಂತಹ ಕರುಣಾಳು ಆ ಭಗವಂತ ಎಷ್ಟು ಆ ಭಕ್ತ ಒತ್ತದ ಅದನ್ನು ಹಾಡು ಈರಣಂ ಹಾಡು ಹೊಗುಡುವುದು ಮೈ ಅರ್ಪಣಂಚ ಮನಸ್ಸ ಕಾಮ ವಿವರ್ಜನ ಆ ಮನಸ್ಸಿನಲ್ಲಿ ತನಗೆ ಸಂಬಂಧಪಟ್ಟಂತಹ ಎಲ್ಲ ಕಾಮಗಳನ್ನು ಬಿಟ್ಟವನಾಗಿ ಮೈ ಅರ್ಪಣ ಆ ಮನಸ್ಸನ್ನು ನನಗೆ ಅರ್ಪಿಸಬೇಕು ಮನಸ್ಸಿನಲ್ಲಿ ಕಾಮ ಇಟ್ಕೊಂಡಿದ್ರೆ ನನಗೆ ಅದು ಅರ್ಪಣವಾಗುವುದಿಲ್ಲ ಯಾಕೆಂದ್ರೆ ಮನಸ್ಸನ್ನ ಅದೇ ಎಳಿತಾ ಇರುತ್ತೆ ಯಾವ ಕಾನೂನ ಮನಸ್ಸು ಜಪಿಸ್ತಾ ಇರುತ್ತೋ ಮನಸ್ಸು ಹೋದ್ರೆ ಹಿಂದೆ ಓಡ್ತಾ ಇರುತ್ತೆ ನನ್ನ ಹಿಂದೆ ಬರೋದಿಲ್ಲ ನನಗೆ ಬೇಕು ಅಂತ ನನ್ನ ಹಿಡ್ಕೊಳಕ್ ಹೋದ್ರೆ ಅದೆಲ್ಲೋ ಬೇರೆ ಕಡೆ ಹೋಗಿರುತ್ತೆ ಭಗವಂತ ಇದು ಕಂಪ್ಲೇಂಟ್ ಮಾಡ್ತಾರೆ ನಾನು ನಿನ್ನ ಮನಸ್ಸು ಬೇಕು ನಾನು ಹಿಡ್ಕೊಳಕ್ ಹೀಗೆ ಹೋದ್ರೆ ನಿನ್ನ ಮನಸ್ಸನ್ನ ಆಗಲಿ ಅದು ಬೇರೆ ಕಡೆ ವಿಷಯವಸ್ತು ಹೇಳ್ಕೊಂಡು ಹೋಗ್ತಾರೆ ಹೆಂಡತಿ ಮನೆ ಮಕ್ಕಳು ಗಂಡ ಆಸ್ತಿ ಪಾಸ್ತಿ ಸಂಸಾರ ಕೋರ್ಟು ಕಚೇರಿ ಅದು ಹೇಳ್ಕೊಂಡು ಹೋಗ್ತಾ ನನಗ್ ಸಿಗ್ತಾ ಇಲ್ಲ ನನಗ್ ಸಿಗ್ತ ಇಲ್ಲ ಆದ್ರೆ ಹಾಗೆರಬಾರತ್ಯಾಗೋ ನಗಸ್ಕರ ನಿನ್ನ ಸಂಪತ್ತನ್ನು ವ್ಯಯಿಸಬೇಕು ನನಗೋಸ್ಕರ ನಿನ್ನ ಸಂಪತ್ತನ್ನು ವ್ಯಯಿಸಬೇಕು ಭಗವದ್ ಭಕ್ತರ ಸೇವೆ ಮಾಡುವುದರಲ್ಲಿ ಅವನ ಪೂಜೆ ಮಾಡುವುದರಲ್ಲಿ ಸಂಪತ್ತಿನ ವಿನಿಯೋಗ ಮಾಡುವುದು ಅದರಲ್ಲೇ ವಿನಿಯೋಗ ಮಾಡುದು ದಾನ ಮಾಡುವುದರಲ್ಲಿ ಭಗವಂತನ ಹೆಸರಿನಲ್ಲಿ ದಾನ ಮಾಡಬೇಕು ನಿನ್ನ ಹೆಸರಿನಲ್ಲಿ ನೆನಪಿರ್ಲಿ ನಾನು ದಾನ ಮಾಡಿದ್ದು ಇಷ್ಟು ಮಾಡಿದೆ ಇದು ಇದ್ರಲ್ಲಿ ಹಾಕೊಳ್ಳೋದಲ್ಲ ನೋಟಿಸ್ ಬೋರ್ಡ್ ನಲ್ಲಿ ಅಥವಾ ಇನ್ಯಾದ ಫಲಕದ ಮೇಲೆ ಹೆಸರು ಬರ್ಬೋದು ಅಲ್ಲಿ ಅಲ್ಲಿ ಭಗವಂತನಿಗೋಸ್ಕರ ಬರಬೇಕು ಮದರ್ಸೆ ಅರ್ಥ ಪರಿತ್ಯಾಗ ಭೋಗಸ್ಥಿತಿ ಸುಖ ನನಗೋಸ್ಕರ ಭೋಗವನ್ನು ತ್ಯಾಗ ಮಾಡಬೇಕು ಸುಖವನ್ನು ತ್ಯಾಗ ಮಾಡಬೇಕು ಭೋಗವನ್ನು ತ್ಯಾಗ ಮಾಡಬೇಕು ಸುಖವನ್ನು ತ್ಯಾಗ ಮಾಡಬೇಕು ನನಗೋಸ್ಕರ ಇಷ್ಟಂ ದತ್ತಂ ಹುತಂ ಜಪ್ತಂ ಮದರ್ಥಂ ಯವ ಯಾವ ವ್ರತವನ್ನು ಯಾವ ತಪಸ್ಸನ್ನು ಯಾವ ಯಜ್ಞವನ್ನು ಯಾವ ಹೋಮವನ್ನು ಯಾವ ದಾನವನ್ನು ಹಾಗೆ ಏನೇನನ್ನು ನೀವು ಮಾಡಗೋಸ್ಕರ ನೀನು ವೇಯಿಸಬೇಕು ಅದನ್ನು ಇದು ಕೃಷ್ಣಾರ್ಪಣ ವಸ್ತು ಇದು ಕೃಷ್ಣಾರ್ಪಣ ವಸ್ತು ಇದು ಕೃಷ್ಣಾರ್ಪಣ ವಸ್ತು ಹೀಗೆ ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ಏನಾಗುತ್ತೆ ಏವಂ ಧರ್ಮೈ ಮನುಷ್ಯಾಣ ಉದ್ಧವ ಹೇ ಉದ್ಧವ ಇಂತಹ ನಾನು ಮೇಲೆ ಹೇಳಿದಂತಹ ಏನೇನು ಧರ್ಮಗಳನ್ನು ಇವನು ಪಾಲಿಸ್ತಾನ ಜೀವನದಲ್ಲಿ ಅದರಿಂದ ಏನಾಗುತ್ತೆ ಆತ್ಮ ನಿವೇದಿನ ಅವನ ಆತ್ಮ ನಿವೇದನ ಆಗತ್ತೆ ಆತ್ಮ ನಿವೇದನಾ ಅತ್ಯಂತ ಈ ಎಲ್ಲ ನವೋಧ ಭಕ್ತಿಗಳಲ್ಲಿ ಆತ್ಮ ಇದೆಯಲ್ಲ ಅದು ಅತ್ಯಂತ ಪರಾಕಾಷ್ಠೆ ಬೇರೆ ಎಲ್ಲರಲ್ಲೂ ಇವನ್ನ ಹಿಡ್ಕೊಂಡ್ಬಿಡ್ತಾನೆ ಸ್ವಲ್ಪ ಹೇಗೆ ಆತ್ಮದ ಏನು ಭಾವನೆಯನ್ನು ಭಗವಂತನಿಗೋಸ್ಕರ ಇಟ್ಕೊಂಡಿದ್ದಾನೋ ಆ ಭಾವನೆಯನ್ನು ಕೂಡ ಭಗವಂತನಿಗೆ ಬಿಟ್ಬಿಡ್ತಾನೆ ಸತ್ಯವನ್ನು ಇಟ್ಕೊಂಡಿರ್ತಾನಲ್ಲ ಸತ್ಯವನ್ನ ಭಗವಂತ ನನ್ನ ಸ್ನೇಹಿತ ಅನ್ನುವಂಥ ಭಾವ ಅಲ್ಲಿ ಸ್ವಲ್ಪ ಇವನು ಹಿಡ್ಕೊಂಡಿರ್ತಾನೆ ಯಾಕೆ ನನ್ನ ಭಗವಂತ ಭಗವಂತ ನನ್ನ ಸ್ನೇಹಿತ ಅಂತ ಆತ್ಮದ ಅದು ಇಲ್ಲ ಭಗವಂತ ನನ್ನ ಸ್ನೇಹಿತ ಅನ್ನುವುದು ಕೂಡ ಹೇ ಭಗವಂತ ನಿನ್ನ ಪಾದಪಡ್ತವೆ ಅಷ್ಟೂ ಕೂಡ ಅಹಂಕಾರ ಅಭಿಮಾನ ನನಗೆ ಬೇಡ ಅಂತ ನೀನು ನನ್ನ ಸ್ನೇಹಿತ ಅನ್ನುವಂತಹ ಅಭಿಮಾನ ಕೂಡ ನನಗೆ ಬೇಡ ಅದು ನಿನಗೇ ಇರಲಿ ಕಾಂತ ಭಗವಂತ ನನ್ನ ಪ್ರಿಯತಮ ಇಲ್ಲೂ ಕೂಡ ಒಂದು ಹಿಡ್ಕೊಂಡಿದೆ ಭಗವಂತ ನನ್ನ ಪ್ರಿಯತಮ ನನ್ನ ಅಂತ ಒಂದಿದೆ ಇದನ್ನು ಕೂಡ ನನಗೆ ಬೇಡ ಇದೆ ಈ ಒಂದು ಭಾವನೆಯು ಕೂಡ ಹೇ ಭಗವಂತ ನಿನ್ನ ಪಾದಪದ್ಮಲ್ಲಿ ಅರ್ಪಿಸಿದ್ದೇನೆ ಯಾಕೆ ನಾನೇ ನಿನಗೆ ಅರ್ಪಿತವಾದ ಮೇಲೆ ಇನ್ನು ಈ ಭಾವನೆಗಳೆಲ್ಲ ಯಾವುದೇಕ್ಕ ಆ ಭಾವನೆಗಳು ಕೂಡ ನನ್ನ ಜೊತೆಗೇ ಬಂತು ನಿನ್ನ ಪಾದಪದ್ಮ ಹೀಗಾಗಿ ಈ ಆತ್ಮ ಇದೆಯಲ್ಲ ಅದೆಲ್ಲಕ್ಕಿಂತ ಪರಾಕಾಷ್ಟ ತನ್ನೇ ಸಮರ್ಪಿಸಿಕೊಂಡು ಬಿಡುದು ಇದರಿಂದ ಏನಾಗುತ್ತೆ ಅಂದ್ರೆ ಮೈ ಸಂಜಾಯತೆ ಭಕ್ತಿ ನನ್ನಲ್ಲಿ ಭಕ್ತಿ ಹುಟ್ಟುತ್ತದೆ ನನ್ನಲ್ಲಿ ಭಕ್ತಿ ಜಾಗೃತವಾಗುತ್ತೆ ಹುಟ್ಟುತ್ತೆ ಕೋನ್ಯೋ ಅರ್ಥವಶಿಷ್ಯತೆ ಒಮ್ಮೆ ನನ್ನ ಇಟ್ಟಿ ನನ್ನ ಕುರಿತಾದಂತಹ ಭಕ್ತಿ ಹುಟ್ಟಿದ ಮೇಲೆ ಇನ್ನು ಅವನಿಂದ ಮಾಡಬೇಕಾದ ಇನ್ನೇನು ಎಲ್ಲ ಅವನಿಂದ ಮಾಡಿದ್ದೇನೆ ಅವನೆಲ್ಲ ಮಾಡ್ದೆ ಇನ್ನೇನು ಮಾಡಬೇಕಾಗಿಲ್ಲ ಹೆಚ್ಚಾಗಿ ಇನ್ನೇನು ಮಾಡಬೇಕಾಗಿಲ್ಲ ಅವನು ಎಲ್ಲ ಮಾಡ್ದು ಯಾಕೆ ಇನ್ನು ನಾನು ಮಾಡ್ತೇನೆ ಅವನಿಗೋಸ್ಕರ ಇನ್ನು ಹೊರಗಿ ನಾನು ಮಾಡ್ತೇನೆ ಅವ್ನು ಇಷ್ಟು ಮಾಡಿದ್ರೆ ಸಾಕು ಭಕ್ತಿಯನ್ನು ನನ್ನಲ್ಲಿ ಭಕ್ತಿಯನ್ನು ಬೆಳೆಸ್ಕೊಂಡ್ರೆ ನಾನೇನು ಮಾಡ್ತೇನೆ ಇನ್ನು ಏನೇನು ಮಾಡಬೇಕೋ ನಾನು ಮಾಡ್ತೇನೆ ಅವನು ಹೇಳ್ತಾನೆ ಇದು ನಮ್ಮದು ಕೋಟಿ ಕೋಟಿ ಜನ್ಮದ ಪಾಪಗಳಿಗೆಲ್ಲ ನೀನ್ ಯಾಕೆ ಆಲರ್ಚಣೆ ನಿಂದ ಅದು ನಿಂದ ನಿಂದ ನಾನು ನೋಡ್ಕೊಳ್ತೇನೆ ಬಿಡ ಕೋಟಿ ಅಲ್ಲ ಎಣಿಸಲಾರದ ಜನ್ಮದ ಜನ್ಮ ಪಾಪ ಮಾಡಿದ್ರು ಕೂಡ ಹೆದರುಬೇಡ ಅಪಿಚೇತ್ ಸು ದುರಾಚಾರೋ ಭಜತೆ ಮಾ ಅನನ್ಯ ಭಾವ ಸಾಧುರೇ ವಸಂತ ಸಾಧು ಅಂತ ನಾನು ಹೇಳ್ತೇನೆ ನಾನು ಡಿಕ್ಲೇರ್ ಮಾಡ್ತೇನೆ ನಾನು ಸರ್ಟಿಫಿಕೇಟ್ ಕೊಡ್ತೇನೆ ಬೇರೆ ಯಾರು ಕೊಡೋರು ನಾನು ಕೊಡ್ತೇನೆ ಯಾಕೆ ನನ್ನಲ್ಲಿ ಅವನು ಭಕ್ತಿ ಮಾಡಿದೇರ ಯಾರಲ್ಲೂ ಮಾಡಿದ್ವಲ್ಲ ನಾನು ಎತ್ತೇನೆ ಅವನು ದದಾಮಿ ಬುದ್ಧಿಯೋಗಂ ತಮ್ ಅವನಿಗೆ ಬುದ್ಧಿಯೋಗನ ಹೃದಯದಲ್ಲಿ ನಾನಲ್ಲಿ ಏನೇನು ಸತ್ಯ ತೋರಿಸ್ತೇನೆ ತೋರಿಸ್ತೇನೆ ಏನ ಮಾ ಉಪಯಾಸಿದೆ ಅದರಿಂದ ಅವನು ನಾನು ಸುಲಭವಾಗಿ ಹೊದ್ದು ಬಿಡ್ತಾನೆ ಹೀಗೆ ಈ ಭಕ್ತಿಗೆ ಸಂಬಂಧಪಟ್ಟಂತಹ ಶಾಸ್ತ್ರವನ್ನು ಮನನ ಮಾಡುತ್ತಾ ನಮ್ಮ ಎಲ್ಲ ಕರ್ಮಗಳನ್ನು ಮನಸ್ಸಿನ ಕರ್ಮ ಮಾತಿನ ಕರ್ಮ ಕೃತಿಯ ಕರ್ಮ ಎಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡುವುದರ ಮೂಲಕ ನಮ್ಮ ಹೃದಯದಲ್ಲಿ ಭಕ್ತಿಯನ್ನು ಜಾಗೃತಗೊಳಿಸುವುದರ ಮೂಲಕ ಏನಾಗುತ್ತೆ ಭಕ್ತಿ ನಮ್ಮಲ್ಲಿ ಹುಟ್ಟುತ್ತದೆ ಭಕ್ತಿ ಹುಟ್ಟುತ್ತೆ ನಮ್ಮಿಂದ ಇಷ್ಟು ಕರ್ಮವನ್ನು ಮಾಡಿದ ಮೇಲೆ ಅವನು ಹೇಳ್ತಾನೆ ಭಗವಂತ ಏನು ಹೇಳ್ತಾನೆ ಸುಖ ದುಃಖ ಇಚ್ಛಾ ಲಾಭಾದಿತ್ಯ ಕಾಲೇ ಪ್ರತೀಕ್ಷ ಮಾಡೆ ಕ್ಷಣಾರ್ಧಮ್ಯರ್ಥಮ ನೇಯಂ ಅಂದ್ರೆ ಏನು ಅನು ಪೂರ್ಣಮದಃಪೋರ್ಣಮಿದ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಶಾಂತಿ ಶಾಂತಿಶಾಂತಿ ಹರಿ ಓಂ ತತ್ಸಮಸ್ತು